यस्मादस्य ೋಕ್ಷ ಯಸ್ಮಸ್ರಹ್ಮರುದ್ರ ಪ್ರಭೃತಿ ಸರನರದ್ವಿಷಸಾತ್ಮಕ ವಿಷ್ಣೋಸ್ತ ಸಕಲಗುಣನವರ್ವರ್ವರ್ವರ್ವರ್ಷವ್ಯಪೇತ ಪೂರ್ಣನಂದ್ಯಯೋ ಗುರುರಚಿಂತ ಮಹಂತಂ ಜನ್ಮಸ್ತಯತಾಷ್ವಸ್ವರ ತೇನೆ ಬ್ರಹ್ಮಹೃದಯವೇ ಮುಹ್ಯಂತ ಅಂಶೂರಯ ತೇಜೋವಾರಿಭ್ಯ ವಿಮಯೋ ಯತ್ರಿ ಸರ್ಗೋ ಮುಷಾಧಾಸ್ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯ ಶಲೀನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನು ಜೇಡಮೂಕೋಪಿ ವಗ್್ಮೀಜಮತಿರ ಜುರ್ಜಾತೆಮೌಲಿ ಸಕಲವಜನಚೇತೋ ದೇವತ ಭಾರತೀ ಸಾ ಮಮವತ ಸಿ ನಿಧತ್ತೇ धर्ममार्गे ನಮೋಸ್ತು ತತ್ವಿ ವಿಷ್ಣುಭಕ್ತಿಪರಾಯ ಧರ್ಮರ್ಗೇ ಪ್ರೇರೆಯು ಬವಂತ ಹಿ ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣಿನ್ ವ್ಯಾಸಾರ್ಯಾನ್ವ್ಯಗಮರನ್ ಶ್ರೀವಾದಿರಜಾನಿ ವಂದೇ ಹಂಸಪರನ್ ರಘುತ್ತಮಗುರು ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸಾನನ್ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜಕ ಸತ್ಯ ಪ್ರಮೋದತೀರ್ಥಾರ್ಯೋ ಸುಧಾರತಾನ್ ರಾಜೋವಾ ಕರ್ಮಯೋಗರುಷೋ ಯಸ್ಕೃತ ವಿಧು ಯೇಶು ಕರ್ಮಣಿ ನೈಷ್ಕರ್ಮ್ಯಂ ಇಂದತೆ ಪರಂ ಕರ್ಮಯೋಗದ ಬಗ್ಗೆ ತಿಳಿಸಿಕೊಡಬೇಕು ಅಂತ ನಿಮಿರಾಜ ಪ್ರಶ್ನೆ ಕೇಳುತ್ತಾನೆ ಯಾವ ಕರ್ಮಯೋಗಗಳನ್ನು ಮಾಡಿದ ಸಂಸ್ಕಾರದಿಂದ ಅದರ ಬಲದಿಂದ ಸಾಧಕನಾದ ವ್ಯಕ್ತಿ ಕರ್ಮಗಳ ಬಂಧವನ್ನ ಪರಿಹರಿಸಿ ಪರಿಹರಿಸಿಕೊಂಡು ಪಾಪಗಳನ್ನೆಲ್ಲ ಕಳೆದುಕೊಂಡು ನೈಷ್ಕರ್ಮ್ಯಂ ಎಂದತೆ ಪರಂ ನೈಷ್ಕರ್ಮ್ಯ ಎಂಬ ಶಬ್ದದಿಂದ ಕರೆಯುವ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತಹ ಕರ್ಮಯೋಗದ ಬಗ್ಗೆ ನಮಗೆ ತಿಳಿಸಿಕೊಡಿ ಅಂತ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಕರೆಯುವುದಕ್ಕೆ ಕಾರಣ ಕರ್ಮದಿಂದ ಸಾಧ್ಯವಾಗುವ ವಸ್ತು ಅಲ್ಲ ಅದು ಸ್ವರ್ಗ ಕರ್ಮದಿಂದ ನಾವು ಪಡೆಯಬಹುದು ಅಥವಾ ಐಹಿಕವಾದ ಅನೇಕ ಭೋಗಗಳನ್ನು ನಾವು ಕರ್ಮಗಳನ್ನು ಮಾಡಿ ಪಡೆಯಬಹುದು ಆದರೆ ಮೋಕ್ಷವನ್ನು ಮಾತ್ರ ಜ್ಞಾನದಿಂದಲೇ ಪಡೆಯಬೇಕು ಹೀಗಾಗಿ ಅದು ಜ್ಞಾನದಿಂದ ಪಡೆಯಬೇಕಾದ ವಸ್ತುವೇ ಹೊರತು ಕರ್ಮದಿಂದ ಪಡೆಯುವ ವಸ್ತುವಲ್ಲ ಅದಕ್ಕಾಗಿ ಅದನ್ನು ನೈಷ್ಕರ್ಮ್ಯ ಎಂಬುದಾಗಿ ಕರೀತಾರೆ ಅಂತಹ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧನವಾದ ಕರ್ಮಯೋಗವನ್ನು ಹೇಳಿ ಇದು ವಿರುದ್ಧ ಅಂತ ನಿಮಗನಿಸ್ಬೋದು ಮೋಕ್ಷಕ್ಕೆ ಹೆಸರೇ ನೈಷ್ಕರ್ಮ್ಯ ಕರ್ಮದಿಂದ ಸಾಧ್ಯವಾಗದೇ ಇದ್ದದ್ದು ಅದಕ್ಕೆ ಸಾಧನವಾದ ಕರ್ಮಯೋಗವನ್ನು ಹೇಳಿ ಅಂದರೆ ಅಂದರೆ ಸಕಾಮ ಕರ್ಮಗಳನ್ನು ಮಾಡಿದರೆ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಅದರಿಂದ ಮೋಕ್ಷ ಸಿಗೋದಿಲ್ಲ ನಿಷ್ಕಾಮ ಕರ್ಮಗಳನ್ನು ಮಾಡಿದರೆ ಮಾತ್ರ ನೇರವಾಗಿ ಮೋಕ್ಷ ಸಿಗಲಿಕ್ಕಿಲ್ಲ ಆದರೆ ನಿಷ್ಕಾಮ ಕರ್ಮಗಳಿಂದ ಜ್ಞಾನ ಸಿಗತ್ತೆ ಜ್ಞಾನದಿಂದ ಮೋಕ್ಷ ಸಿಗ್ತದೆ ಆದ್ದರಿಂದಾಗಿ ಆ ಮೋಕ್ಷ ಸಾಧನವಾದ ಕರ್ಮಯೋಗ ಅಂದರೆ ಗೀತೆಯಲ್ಲಿ ತಿಳಿಸಿದಂತೆ ಭಗವದರ್ಪಣ ಬುದ್ಧ ಕಾಮಾದಿವರ್ಜನ ಪೂರ್ವಕಂ ಪರಮಾತ್ಮನಿಗೆ ಅರ್ಪಣವನ್ನು ಮಾಡ್ತಾ ಕಾಮಕ್ರೋಧಾದಿಗಳನ್ನು ಯಾವುದನ್ನು ಇಟ್ಟುಕೊಳ್ಳದೆ ರಾಗದ್ವೇಷಾದಿಗಳನ್ನು ಇಟ್ಟುಕೊಳ್ಳದೆ ನಿಷ್ಕಾಮವಾಗಿ ಮಾಡುವಂತಹ ಏನು ಕರ್ಮ ಇದೆ ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ ಅಂತಹ ಕರ್ಮಯೋಗವನ್ನು ನಮಗೆ ಉಪದೇಶ ಮಾಡಿ ಆಗ ಇಷ್ಟು ಮಾತ್ರ ಹೇಳದೆ ಈ ಪ್ರಶ್ನೆಯ ಬಗ್ಗೆ ಒಂದು ಮಾತನ್ನು ಜೋಡಿಸ್ತಾನೆ ನಿಮ್ಮೆ ಮಹಾರಾಜ ನೋಡಿ ಜಯಂತೆಯರೇ ಈ ಪ್ರಶ್ನೆಯ ಬಗ್ಗೆ ಮಾತ್ರ ದಯಮಾಡಿ ಉತ್ತರ ಹೇಳಲೇಬೇಕು ಯಾಕೆ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಾ ಇದ್ದೀರಿ ಆದರೆ ಇದೇ ಪ್ರಶ್ನೆಯನ್ನು ನಾನು ನಮ್ಮ ತಂದೆಯ ಎದರಿನಲ್ಲೇ ನಮ್ಮ ಮನೆಗೆ ಬಂದಂತಹ ಸನಕಾದಿಗಳಿಗೆ ಕೇಳಿದ್ದೆ ಸನಕ ಸನಂದನ ಸನತ್ ಕುಮಾರರು ಸನತ್ಸುಜಾತರು ಅಂತಹ ಮಹಾನುಭಾವರು ಅವರೂ ನನಗೆ ಉತ್ತರನೇ ಹೇಳಲಿಲ್ಲ ಇದಕ್ಕೆ ನಾಕುರುವನ್ ಬ್ರಹ್ಮಣುತ್ರ ತತ್ರ ನಾಭ್ರುವನ್ ಬ್ರಹ್ಮಣುತ್ರ ತತ್ರ ಕಾರಣ ಮುಚ್ಚತ ಈ ಪ್ರಶ್ನೆಗೆ ಅವರಿಗೆ ಉತ್ತರ ಹೇಳಲಿಕ್ಕೆ ಬರಲಿಲ್ಲ ಅಂತ ನನ್ನ ಆಕ್ಷೇಪ ಅಲ್ಲ ಯಾಕೆ ನನಗೆ ಉತ್ತರ ಹೇಳಲಿಲ್ಲ ಅವರು ಅಂತ ಅದಕ್ಕೆ ಕಾರಣ ತಿಳಿಸಿ ಅವರ ಮಹಾಜ್ಞಾನಿಗಳು ಇದರೊಳಗೆ ಸಂಶಯವಿಲ್ಲ ಆದರೆ ನನ್ನ ಪ್ರಶ್ನೆಗೆ ಅವರಿಂದ ಉತ್ತರ ಆವತ್ತು ಬರಲಿಲ್ಲ ಅವರು ಸುಮ್ಮನೆ ಇದ್ದರು ಅವರು ಯಾಕೆ ಉತ್ತರ ಹೇಳಲಿಲ್ಲ ಅವಿರಹೋತ್ರವುಚೆ ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋನ ಲೌಕಿಕ ವೇದಸೇಶ್ವರಾತ್ಮತ್ವ ತತ್ರ ಮುಖ್ಯಂತಿ ಸೂರಯ ಅವಿರಹೋತ್ರ ಅನ್ನುವಂತಹ ಜ್ಞಾನಿಗಳು ಇದರ ಬಗ್ಗೆ ಉತ್ತರವನ್ನು ನೀಡುತ್ತಾ ಇದ್ದಾರೆ ಹೆಸರಿಗೆ ತಕ್ಕಂತೆ ಕರ್ಮದ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ ಆ ಹೋತ್ರ ಕರ್ಮವದ ಬಗ್ಗೆ ಆವಿಷ್ಕಾರವನ್ನು ಮಾಡಿ ಉತ್ತರವನ್ನು ಹೇಳುವದಕ್ಕೆ ಸಮರ್ಥರಾದ ಆವಿರ ಹೋತ್ರರು ಅದರ ಬಗ್ಗೆ ಉತ್ತರವನ್ನು ನೀಡುತ್ತಾ ಇದ್ದಾರೆ ನೋಡಪ್ಪ ಕರ್ಮ ಅಕರ್ಮ ವಿಕರ್ಮ ಈ ಮೂರೂ ಕೂಡ ಸಾಮಾನ್ಯವಾಗಿ ಸುಲಭವಾಗಿ ತಿಳಿಯುವಂಥ ವಿಷಯವೇ ಅಲ್ಲ ಇದು ಕರ್ಮ ಅಂದರೆ ಏನು ವಿಹಿತವಾದ ಶಾಸ್ತ್ರೋಕ್ತವಾದ ಕರ್ಮಗಳೇನಿವೆ ವೇದವಿಹಿತವಾದ ಕರ್ಮಗಳು ಅವುಗಳಿಗೆ ಕರ್ಮ ಅಂತ ಹೆಸರು ಅಕರ್ಮ ಅಂದರೆ ವೇದವಿಹಿತವಾಗಿದ್ದರೂ ನನಗೆ ಯೋಗ್ಯವಲ್ಲ ಅಂತ ನಾನು ಮಾಡದೆ ಬಿಡುವುದುಂಟಲ್ಲ ಇದಂ ಮಮ ಅಯೋಗ್ಯಂ ಕರ್ಮ ಇದು ನನಗೆ ಯೋಗ್ಯವಲ್ಲ ಅಂತ ನಾನು ಕರ್ಮ ಮಾಡದೇ ಇರುವುದುಂಟಲ್ಲ ಅದು ಅಕರ್ಮ ವಿಕರ್ಮ ಅಂದರೆ ವೇದಗಳಲ್ಲಿ ನಿಷಿದ್ಧವಾದ ಕರ್ಮಗಳು ಬ್ರಹ್ಮಹತ್ಯ ಗೋಹತ್ಯ ಸ್ತ್ರೀ ಹತ್ಯ ಭ್ರೂಣಹತ್ಯಾದಿ ರೂಪವಾದಂತಹ ಪಲಾಂಡು ಭಕ್ಷಣ ಒಂದೇ ಎರಡೇ ಇಂತಹ ಸಾವಿರಾರು ನಿಷಿದ್ಧವಾದ ಕರ್ಮಗಳೇನಿವೆ ಅವುಗಳೆಲ್ಲ ವಿಕರ್ಮ ಸಂಧ್ಯಾ ವಂದನ ದೇವತಾರ್ಚನೆ ಯಜ್ಞ ಯಾಗ ಮೊದಲಾದವುಗಳೆಲ್ಲ ವಿಹಿತವಾದವುಗಳು ಕರ್ಮ ವಿಹಿತವಾದರೂ ಇದು ನನಗೆ ಯೋಗ್ಯವಲ್ಲ ಅನ್ನುವುದಕ್ಕೆ ಬಿಡುವುದೇನುಂಟೋ ಅದು ಅಕರ್ಮ ಯಜ್ಞ ಯಾಗಾದಿಗಳು ವಿಹಿತವೇ ಆದರೆ ಸನ್ಯಾಸಿಗಳು ಮಾಡುವುದಿಲ್ಲ ಯಾಕೆ ನನಗದು ಯೋಗ್ಯ ಅಲ್ಲ ನಿಷಿದ್ಧ ಏನಲ್ಲ ಬೇರೆಯವರಿಗೆ ವಿಹಿತ ನನಗೆ ವಿಹಿತ ಅಲ್ಲ ಪಲಾಂಡು ಭಕ್ಷಣ ಇದು ಯಾರಿಗೂ ವಿಹಿತ ಅಲ್ಲ ಅದು ಅದು ವಿಕರ್ಮ ಅದು ಹೀಗೆ ಕರ್ಮ ಅಕರ್ಮ ವಿಕರ್ಮ ಅಂತ ಮೂರಿದೆ ಶ್ರೀನಿವಾಸ ತೀರ್ಥರು ಅದನ್ನು ಬರೀತಾರೆ ಅಕರ್ಮ ಮಮ ಅಯೋಗ್ಯಂ ಕರ್ಮ ತಾಮ್ರಪರ್ಣಿ ಆಚಾರ್ಯರ ಪ್ರಕಾರ ಕರ್ಮ ವಿಕರ್ಮಗಳ ಶಬ್ದಾರ್ಥದಲ್ಲಿ ಯಾರಿಗೂ ವಿವಾದ ಇಲ್ಲ ಅಕರ್ಮ ಅನ್ನುವುದಕ್ಕೆ ವಿವಾದ ಅಂತಲ್ಲ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿವೆ ವಿಧಾನರಹಿತಮರ್ಮ ಅಂತ ಅಂದರೆ ವಿಹಿತವಾದ ಕರ್ಮಗಳೇ ಸರಿಯಾಗಿ ಮಾಡೋದಿಲ್ಲ ಈಗ ಉದಾಹರಣೆಗೆ ಸಂಜಾವಂದನವನ್ನೇ ತೆಗೆದುಕೊಳ್ಳಿ ಇದು ಕರ್ಮನೇ ಇದು ಆದರೂ ಇದು ಕೆಲವೊಮ್ಮೆ ಅಕರ್ಮ ಆಗಬಹುದು ಅಂತಾರೆ ತಾಮ್ರಪರ್ಣಯಾಚಾರ್ಯರು ಯಾವಾಗ ಸಂಜಾವಂದನವನ್ನೇ ಸರಿಯಾಗಿ ಮಾಡದೇ ಇದ್ದರೆ ಅದು ಅಕರ್ಮ ಆಗ್ತದೆ ನಿಷಿದ್ಧ ಏನಲ್ಲ ವಿಹಿತನೇ ಆದರೆ ವಿಧಾನಸಹಿತವಾಗಿ ಮಾಡಿಲ್ಲ ಏನೋ ಹೇಗೋ ಆಚರಣೆ ಮಾಡೋದು ಯಾವ ಕಡೆಯೋ ಮುಖ ಮಾಡಿಕೊಡೋದು ಅವಸರ ಅವಸರದಲ್ಲಿ ಮಾಡೋದು ಇತ್ಯಾದಿ ಹೀಗಾಗಿ ಮಂತ್ರಾರ್ಥವನ್ನು ಸರಿಯಾಗಿ ತಿಳಿಯದೆ ಮಂತ್ರಗಳನ್ನು ಅಬದ್ಧವಾಗಿ ಉಚ್ಚಾರಣೆ ಮಾಡಿದರೆ ನಿಷಿದ್ಧವಾದ ಸಂಧ್ಯಾ ವಂದನವನ್ನು ಅಂತ ಯಾರೂ ಅನ್ನೋದಿಲ್ಲ ವಿಹಿತ ಸಂಧ್ಯಾ ಸರಿಯಾಗಿ ಮಾಡ್ತಾ ಇಲ್ಲ ಅಂತೀವಲ್ಲ ಅದು ಅಕರ್ಮ ಅಂತ ಹೀಗೂ ಕೆಲವರ ಅಭಿಪ್ರಾಯವಿದೆ ಇರಲಿ ಈ ರೀತಿಯಾಗಿ ಕರ್ಮ ಹಾಗೂ ಅಕರ್ಮ ವಿಕರ್ಮ ಇವುಗಳೆಲ್ಲವೂ ಕೂಡ ವೇದವಾದಃ ಇವುಗಳು ವೇದ ಪ್ರತಿಪಾದ್ಯವಾದಂತಹ ವಿಷಯಗಳು ನ ಲೌಕಿಕ ವೇದ ವಿಚಾರ ಶೂನ್ಯರಾದಂತಹ ಕೇವಲ ಬಾಹ್ಯವಾದ ಲೌಕಿಕ ವಿಷಯಗಳಲ್ಲಿಯೇ ಆಸಕ್ತರಾದ ಜನರಿಗೆ ತೋರುವಂತಹ ಸಂಗತಿ ಇದು ವೇದಗಳ ಅಧ್ಯಯನವನ್ನು ಗುರುಮುಖದಿಂದ ಮಾಡಿ ವೇದಾರ್ಥಗಳನ್ನು ತಿಳಿದುಕೊಂಡು ವೇದದ ತಾತ್ಪರ್ಯವನ್ನು ತಿಳಿದುಕೊಳ್ಳುವವರಿಗೆ ಮಾತ್ರ ಅರ್ಥವಾಗುವಂತಹ ಮಾತುಗಳು ಯದ್ಯಪಿ ವೇದಸ್ಯ ಚ ಈಶ್ವರಾತ್ಮತ್ವ ವೇದ ಇದು ಪ್ರಧಾನವಾಗಿ ಭಗವಂತನನ್ನೇ ತಿಳಿಸಿಕೊಡುವುದಕ್ಕೆ ಹೊರಟದ್ದು ಅದರೊಳಗೆ ಸಂಶಯವಿಲ್ಲ ಪ್ರಧಾನವಾಗಿ ಭಗವಂತನನ್ನು ತಿಳಿಸಿಕೊಟ್ಟರು ಅಪರಮ ಮುಖ್ಯವೃತ್ಯ ಅದರ ಅರ್ಥ ಭಗವಂತನ ನಂತರದಲ್ಲಿ ಕರ್ಮಗಳನ್ನೂ ತಿಳಿಸಿಕೊಡ್ತದೆ ವೇದಗಳು ಅಂತೂ ವೇದಗಳಿಗೆ ಶರಣು ಹೋಗಿ ಕರ್ಮಗಳ ಬಗ್ಗೆ ತಿಳಿಯಬೇಕೇ ಹೊರತು ಲೋಕದಿಂದ ತಿಳಿಯುವಂತಿಲ್ಲ ಇಷ್ಟು ಹೇಳಬೇಕಾಗಿದೆ ಆವಿರ್ಹೋತ್ರರಿಗೆ ಇದು ವೇದದಿಂದ ತಿಳಿಯಿರಿ ಲೋಕದಿಂದ ತಿಳಿಯಬೇಡಿ ಅಂತ ಮೊದಲಿಗೆ ಹೇಳಿದರು ಲೋಕದಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ಯಾಕೆ ವೇದದಿಂದ ಕರ್ಮಗಳನ್ನೇನು ತಿಳಿಯೋದು ವೇದಗಳು ಭಗವಂತನನ್ನು ತಿಳಿಸಿಕೊಡ್ತದಲ್ಲ ಅಂದರೆ ನಿಜ ಪ್ರಧಾನವಾಗಿ ಭಗವಂತನನ್ನು ತಿಳಿಸಿಕೊಡ್ತದೆ ಆದರೆ ಅಪ್ರಧಾನವಾಗಿ ಕರ್ಮಗಳನ್ನು ತಿಳಿಸಿಕೊಡುವುದು ವೇದವೇ ಬೇರೆ ಯಾವುದಿಲ್ಲ ಆದ್ದರಿಂದ ವೇದ ವೈದಿಕರಿಗೆ ವೇದಾಧ್ಯಯನ ಮಾಡಿದವರಿಗೆ ಏನೇದು ಅರ್ಥ ಆಗೋದು ಸಾಮಾನ್ಯರಿಗೆ ತಿಳಿಯೋದಿಲ್ಲ ತತ್ರ ಮುಖ್ಯಂತಿ ಸೂರಯ ಜ್ಞಾನಿಗಳು ಈ ವಿಷಯದಲ್ಲಿ ಮೋಹವನ್ನು ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳದೆ ಕದಾಚಿತ್ ವಿಪರೀತವಾಗಿ ತಿಳಿಯುವ ಪ್ರಸಂಗಗಳೂ ಇರುತ್ತೆ ಇನ್ನು ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ ಅಂತೇನು ಹೇಳೋದು ಅಂತ ವೇದಸ್ಥೇಶ್ವರಾತ್ಮತ್ವ ಇಲ್ಲಿ ವೇದವಾದ ಅನ್ನುವ ಶಬ್ದಕ್ಕೆ ಶ್ರೀನಿವಾಸ ತೀರ್ಥರು ಅರ್ಥವನ್ನು ಹೇಳುತ್ತಾರೆ ವಾದೋ ವಿಷಯಕತ್ವಂತೂ ಮುಖತೋ ವಚನಂ ಸ್ಮೃತಂ ಮುದ್ರಣ ದೋಷವಾಗಿದೆ ಮುಖ್ಯತೋ ವಚನಂ ಸ್ಮೃತಂ ಅಂತ ಮುಖತೋ ವಚನಂ ಸ್ಮೃತಂ ಆಪಾತಃ ಹೇಳುವುದೇನುಂಟೋ ಅದು ವೇದ ವಾದ ಯಾಕೆ ಪರಮ ಮುಖ್ಯವೃತ್ತಿಯಿಂದ ಹೇಳೋದು ಪರಮಾತ್ಮನನ್ನೇ ಹೇಳುತ್ತದೆ ಆದರೆ ಕರ್ಮಗಳ ಬಗ್ಗೆ ಅಕರ್ಮ ವಿಕರ್ಮಗಳ ಬಗ್ಗೆ ವೇದ ಏನು ಹೇಳುತ್ತದೆ ಅದು ಮೇಲಿನ ಅರ್ಥ ಒಳಗಿನ ಅರ್ಥ ಪರಮ ಮುಖ್ಯ ವೃತ್ತಿಯಿಂದ ಹೇಳುವ ಅರ್ಥ ಭಗವಂತನೇ ಆದರೆ ಮೇಲ್ನೋಟಕ್ಕಾದರೂ ಆಪಾತಃ ಕರ್ಮಕರ್ಮ ವಿಕರ್ಮಗಳ ಬಗ್ಗೆ ನಮಗೆ ತಿಳಿಸುವುದು ವೇದವೇ ವೇದಕ್ಕೆ ಶರಣ ಹೋಗಬೇಕು ಅಂತ ಇದು ಸ ಇಷ್ಟು ಸರಿಯಾಯಿತು ಆದರೆ ಸನಕ ಸನಂದನಾದಿಗಳು ಯಾಕೆ ಇದಕ್ಕೆ ಉತ್ತರ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ದ ನಿಮಿ ಅದಕ್ಕೆ ಉತ್ತರವನ್ನು ಹೇಳಿದರು ಆವಿರ್ಹೋತ್ರರು ಆದರೆ ಆ ಉತ್ತರ ಸನಕಾದಿಗಳಿಗೆ ಸಂಬಂಧಪಟ್ಟದ್ದು ಅಂತ ನಮಗೆ ಅನಿಸ್ತದೆ ಸರಿ ಆಗೋದಿಲ್ಲ ಏನು ಹೇಳಿದ ತತ್ರ ಮುಖ್ಯಂತೆ ಸೂರಯ ಅವರು ಯಾಕೆ ಉತ್ತರ ಹೇಳಿಲ್ಲ ಅಂದರೆ ಏನು ದೊಡ್ಡ ದೊಡ್ಡವರಿಗೂ ಈ ವಿಷಯ ಅರ್ಥ ಆಗೋದಿಲ್ಲಪ್ಪ ಬಹಳ ಕಠಿಣ ಇದೆ ಹಾಗಾದರೆ ಅವರಿಗೂ ಅರ್ಥ ಆಗದೆ ಇದ್ದದನ್ನು ಆವಿರ್ಹೋತ್ರನೇನು ಹೇಳ್ತಾರೆ ಬ್ರಹ್ಮಮಾನಸ ಪುತ್ರರವರು ಸನಕಾದಿಗಳು ಅಂಥವರಿಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಇವರಾದರೂ ಎಲ್ಲಿಂದೇ ಉತ್ತರ ಹೇಳೋದು ಹಾಗರ್ಥ ಅಲ್ಲ ಸಾಮಾನ್ಯ ಜ್ಞಾನಿಗಳಿಗೆ ಸ್ವಲ್ಪ ಏನೋ ಓದಿಕೊಂಡಿದ್ದೇವೆ ಎಂದು ಮಾತ್ರಕ್ಕೆ ಕರ್ಮಾಕರ್ಮ ವಿಕರ್ಮಗಳ ಬಗ್ಗೆ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಮಾತ್ರ ಆವಿರ್ಹೋತ್ರರ ಅಭಿಪ್ರಾಯವೇ ಹೊರತು ಸನಕಾದಿಗಳಿಗೆ ಯಾಕೆ ತಿಳಿದಿಲ್ಲ ಅನ್ನುವುದಕ್ಕೆ ಕಾರಣನೇ ಬೇರೆ ಆ ಕಾರಣ ಏನು ಅಂತ ತಂತ್ರಭಾಗವತದ ಉದಾಹರಣೆ ಮಾಡಿ ಆಚಾರ್ಯರು ತಿಳಿಸಿಕೊಡ್ತಾರೆ ಜಾನಂತೋಪಿಹಿ ದುರ್ಜ್ನೇಯ ಪ್ರಶ್ನೋಯ ಜ್ಞಾನಿನಾಮಪಿ ಇತಿ ವೇದಯಿತು ಬ್ರಹ್ಮ ಪುತ್ರಾನೋಚುರ್ ನಿಮೇಹ್ಪುರ ಇತಿ ತಂತ್ರಭಾಗವತೆ ಅವರಿಗೆ ಉತ್ತರ ಗೊತ್ತಿತ್ತು ಚೆನ್ನಾಗಿ ಗೊತ್ತಿತ್ತು ಅವರೆಲ್ಲ ತಮಗೆ ವಿಹಿತವಾದ ಸನ್ಯಾಸಿಗಳಿಗೆ ವಿಹಿತವಾದ ಕರ್ಮವನ್ನು ಮಾತ್ರ ಮಾಡುವ ಮಹಾ ಸನ್ಯಾಸಿಗಳವರು ಅಂತಹ ಮಹಾನುಭಾವರಾದ ಸನಕಾದಿಗಳಿಗೆ ಉತ್ತರ ಗೊತ್ತಿದ್ದರೂ ತತ್ಕ್ಷಣಕ್ಕೂ ಉತ್ತರ ಹೇಳಲಿಲ್ಲ ಅಷ್ಟು ಸುಲಭ ಅಂತ ಆಗಬಾರದು ಇದು ಸಾಮಾನ್ಯರಿಗೆ ತಿಳಿಯಲು ಸಾಧ್ಯವಿಲ್ಲ ಬಹಳ ಕಠಿಣವಾದ ವಿಷಯ ಬಹಳ ಇದಕ್ಕೋಸ್ಕರ ನೀನು ತಪಸ್ಸು ಮಾಡಿ ಬಹಳ ದಿನಗಳವರೆಗೆ ಕಾಯ್ದ ಮೇಲೆ ನಿನಗೆ ಯೋಗ್ಯರಾದ ಗುರುಗಳು ಬಂದು ನಿನಗೆ ಉಪದೇಶ ಮಾಡಿದರೆ ಆ ಉತ್ತರದ ಮಹತ್ವ ನಿನಗಿರ್ತದೆ ಭಾರೀ ಕಠಿಣವಾದ ವಿಷಯವನ್ನು ಸುಲಭವಾಗಿ ಹೇಳಬಾರದು ಅನ್ನೋದನ್ನು ತೋರಿಸೋದಕ್ಕಾಗಿ ಅವರು ಹೇಳಿಲ್ಲ ರಹಸ್ಯ ಜಾನಂತೋಪಿ ಹಿ ಪ್ರಶ್ನೋಯಂ ಜ್ಞಾನಿನಾಮಿ ಇತಿ ವೇದಯಿತು ಜ್ಞಾನಿಗಳಿಗೂ ಸುಲಭವಾಗಿ ತಿಳಿಯಲಾರದ ಪ್ರಶ್ನೆ ಇದು ಉತ್ತರ ಕೊಡುವುದು ಅಸಾಧ್ಯ ಅಂತ ತೋರಿಸಿಕೊಡೋದಕ್ಕೆ ತಮಗೆ ಗೊತ್ತಿದ್ದರು ಸುಮ್ಮನೆ ಕೂತ್ರು ನೋಚುರ್ ನಿಮೇಪುರ ಓ ಇಂಥವರೇ ಸುಮ್ಮನೆ ಕೂತ್ರಿ ಇದು ಬಹಳ ಕಷ್ಟ ಇದೆ ಕಾಣಿಸ್ತದೆ ಈ ಪ್ರಶ್ನೆಗೆ ಉತ್ತರ ಹುಡುಕುವುದಕ್ಕೆ ನಾನು ಬಹಳ ಪ್ರಯತ್ನ ಮಾಡಬೇಕು ಅಂತ ಹತ್ತಾರು ಜನರಿಗೆ ಕೇಳಿ ಅದಕ್ಕಾಗಿ ವಿಶೇಷ ಜಪ ಪಾರಾಯಣಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿ ಅಂತೂ ಉತ್ತರವನ್ನು ಪಡೆಯಲೇಬೇಕು ಅನ್ನುವ ಒಂದು ಆಗ್ರಹವನ್ನು ನಿಮಿಯಲ್ಲಿ ಹುಟ್ಟಿಸಿದರು ಅಷ್ಟಕ್ಕೋಸ್ಕರ ಅವರು ಆ ನಾಟಕ ಮಾಡಿದ್ದೇ ಹೊರತು ಅವರಿಗೆ ಗೊತ್ತಿಲ್ಲ ಅಂತ ತಿಳಿಯಬೇಡಿ ಅಂದರೆ ಭಾಗವತಕ್ಕೆ ಏನು ಅರ್ಥ ಬರೆದ ಹಾಗಾಯಿತು ಶ್ರೀಮದಾಚಾರ್ಯರು ಅಂದರೆ ತತ್ರ ಮುಖ್ಯಂತಿ ಸೂರಯ ಅಂದರೆ ಸೂರಯ ಸನಕಾದಿಗಳಂತಹ ಜ್ಞಾನಿಗಳು ಈ ವಿಷಯದಲ್ಲಿ ಮೋಹವನ್ನು ಪಡೆಯುತ್ತಾರೆ ಅಂತರ್ಥ ಅಲ್ಲ ತತ್ರ ಸೂರಯ ಮುಹ್ಯಂತಿ ಇತಿ ದರ್ಶಯಿತು ಸನಕಾದಯ ಉತ್ತರಂ ನೋಚುಹು ಸಾಮಾನ್ಯ ಜ್ಞಾನಿಗಳಿಗೂ ಈ ವಿಷಯದಲ್ಲಿ ಮೋಹ ಬರ್ತದೆ ಅಂತ ತೋರಿಸುವುದಕ್ಕೋಸ್ಕರ ಸನಕಾದಿಗಳು ಉತ್ತರ ಹೇಳಲಿಲ್ಲ ಅವರಿಗೇ ಮೋಹ ಬಂತು ಅಂತಲ್ಲ ಇನ್ನಿತರ ಸೂರಿಗಳಿಗೆ ಮೋಹ ಬರುತ್ತೆ ಅಂತ ತಿಳಿಸಿಕೊಡುವುದಕ್ಕೋಸ್ಕರ ಇವರು ಉತ್ತರ ಹೇಳದೆ ಸುಮ್ಮನಿದ್ದರು ಅಂತ ಸೋಪಸ್ಕರಾಣಿ ವಾಕ್ಯಾನಿ ಹೊವಂತಿ ಅಂತ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು ತತ್ರ ಮುಖ್ಯಂತೆ ಸೂರಯ ಇತಿ ದರ್ಶಯಿತು ಸನಕಾದಯ ನೋಚುಹು ಈಶ್ವರಾತ್ಮತ್ವಾ ವೇದಗಳೇ ಈಶ್ವರನಿಂದ ಅಭಿನ್ನವೇ ಅಂತ ಪ್ರಶ್ನೆ ಬಂತು ಅದಕ್ಕೆ ಆಚಾರ್ಯರು ಅರ್ಥ ಬರೆದರು ಈಶ್ವರ ವಿಷಯತ್ವಾ ವೇದಗಳೇ ದೇವರಲ್ಲ ಹಾಗೆ ತಿಳಿಯುವವರು ಕೆಲವರಿದ್ದಾರೆ ಶಬ್ದವೇ ಬ್ರಹ್ಮ ದೇವರು ಅಂತ ಅಲ್ಲ ವೇದಗಳೇ ಈಶ್ವರ ಅಲ್ಲ ಈಶ್ವರಾತ್ಮ ಅನ್ನುವುದಕ್ಕೆ ಅರ್ಥ ಏನು ಅಂದರೆ ಈಶ್ವರಂ ಆಪ್ನೋತಿ ಪ್ರಾಪ್ನೋತಿ ಇತಿ ಈಶ್ವರಾತ್ಮ ಪರಮಾತ್ಮನನ್ನು ಹೊಂದುತ್ತದೆ ತಾನು ಪರಮಾತ್ಮನನ್ನು ಪ್ರತಿಪಾದನೆ ಮಾಡ್ತದೆ ಅನ್ನುವುದಕ್ಕಾಗಿ ಈಶ್ವರಾತ್ಮ ಅಂತಹ ವೇದ ಪ್ರತಿಪಾದ್ಯವಾದ ವಿಷಯವಿದು ಬಹಳ ಗಂಭೀರವಾದದ್ದು ಅಂತ ಹೇಳಿದರು ಪರೋಕ್ಷವಾದೋ ವೇದೋಯಂ ಬಾಲನಾಮನುಶಾಸನ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೇಹ್ಯಗದಂ ಯಥ ವೇದದ ಸ್ವಭಾವ ಏನಿದೆ ಅಂದರೆ ಗಂಭೀರವಾಗಿ ಮಾತಾಡೋದು ಅದರ ಸ್ವಭಾವ ಯಾಕೆ ಅಂತ ಕೇಳುವವರಿಲ್ಲ ಅದು ಅಪೌರುಷೇ ಅದು ಇರೋದೇ ಆಗಿದೆ ಪರೋಕ್ಷವಾದೋ ವೇದೋಯಂ ಪರೋಕ್ಷವಾದ ಅಂದರೆ ಗೂಢವಾಗಿ ಭಗವಂತನ ಸ್ವರೂಪವನ್ನು ತಿಳಿಸುವ ಸ್ವಭಾವವುಳ್ಳದ್ದು ವೇದ ನೇರವಾಗಿ ತಿಳಿಯುವಂತೆ ಹೇಳೋದಿಲ್ಲ ಸ್ವಲ್ಪ ಗಂಭೀರವಾಗಿ ಹೇಳುತ್ತದೆ ಮೇಲ್ನೋಟಕ್ಕೊಂದು ಏನೋ ಅರ್ಥ ತೋರುತ್ತೆ ಒಳಗಿದ್ದ ಅರ್ಥವೇ ಬೇರೆ ಇರುತ್ತದೆ ಅಂತಹ ಗುಹ್ಯವಾದ ಭಾಷೆಯಲ್ಲಿ ಹೇಳುವುದೇ ವೇದದ ಒಂದು ಸ್ವಭಾವ ಹೀಗಾಗಿ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೇ ಕರ್ಮ ಅಂದರೆ ನಮ್ಮ ಪಾಪಕರ್ಮಗಳು ಬಂಧಕವಾದ ಕರ್ಮಗಳು ಸಂಸಾರಕ್ಕೆ ಪ್ರಯೋಜಕವಾದ ಕರ್ಮಗಳು ಅಂತಹ ಬಂಧಕವಾದ ಸಂಸಾರ ಪ್ರಯೋಜಕವಾದ ಏನು ಕರ್ಮಗಳಿವೆ ಪಾಪಕರ್ಮಗಳಾಗಲಿ ಅಥವಾ ಸಕಾಮಕರ್ಮದಿಂದ ಬಂದ ಪುಣ್ಯಕರ್ಮಗಳೇ ಇರಬಹುದು ಅವುಗಳೂ ನಮಗೆ ಮೋಕ್ಷಕ್ಕೆ ಪ್ರತಿಬಂಧಕನೇ ಅಂತಹ ಸಕಾಮಕರ್ಮದಿಂದ ಬಂದ ಪುಣ್ಯಗಳಾಗಲಿ ಅಥವಾ ಪಾಪಗಳಾಗಲಿ ಇವುಗಳೆಲ್ಲ ನಮಗೇನು ಸಂಸಾರವನ್ನು ತಂದುಕೊಡುವುದಕ್ಕೆ ಕಾರಣವಾಗಿ ನಿಂತಿವೆ ಇವುಗಳನ್ನು ಪರಿಹರಿಸುವುದಕ್ಕಾಗಿ ಕರ್ಮಗಳನ್ನು ವಿಧಾನ ಮಾಡುತ್ತದೆ ವೇದ ಕರ್ಮಗಳನ್ನು ಪರಿಹಾರ ಮಾಡುವುದಕ್ಕೆ ಕರ್ಮಗಳನ್ನು ಹೇಗೆ ವಿಧಾನ ಮಾಡುತ್ತದೆ ಅಂತಂದರೆ ಈ ಎಲ್ಲ ಸಕಾಮಕರ್ಮಗಳಿಂದ ಬಂದ ಪುಣ್ಯ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ನಿಷ್ಕಾಮಕರ್ಮ ಯೋಗವನ್ನು ನಮಗೆ ವೇದ ವಿಧಾನ ಮಾಡುತ್ತದೆ ಆದರೆ ವೇದವನ್ನು ನೋಡಿದರೆ ಹಾಗೆ ಅನಿಸೋದಿಲ್ಲ ಸಕಾಮ ಕರ್ಮನೇ ಹೇಳುತ್ತದೆ ಅಂತ ನಮಗೆ ಅನಿಸ್ತದೆ ಮೇಲ್ನೋಟಕ್ಕೆ ಜ್ಯೋತಿಷ್ಠೋ ಮೇನ ಸ್ವರ್ಗಕಾಮೋ ಯಜೇತ ದಧ್ನ ಇಂದ್ರಿಯ ಕಾಮಸ್ಥ ಜುಹುಯಾತ್ ಇತ್ಯಾದಿಗಳು ಮೇಲ್ನೋಟಕ್ಕೆ ಸಕಾಮಕರ್ಮಗಳನ್ನೇ ಹೇಳಿದ ಹಾಗೆ ತೋರ್ತದೆ ಆದರೆ ಅದು ಬಾಲಾನಾ ಅನುಶಾಸನ ಅಜ್ಞಾನಿಗಳಿಗೆ ಶಿಕ್ಷೆಯನ್ನು ಅರ್ಥಾತ್ ಅಜ್ಞಾನಿಗಳಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ವೇದ ಮೊದಲು ಹಂತದಲ್ಲಿ ಹಾಗೆ ಹೇಳಿದ ಹಾಗೆ ತೋರ್ತದೆ ಸಕಾಮಕರ್ಮಗಳನ್ನೇ ಹೇಳತ್ತೆ ಅಂತ ಆದರೆ ನಿಜವಾಗಿ ಅದು ಕರ್ಮಗಳ ಪರಿಹಾರಕ್ಕಾಗಿ ಸಂಸಾರದ ಪರಿಹಾರಕ್ಕಾಗಿ ನಿಷ್ಕಾಮಕರ್ಮಗಳನ್ನೇ ಹೇಳುತ್ತಾ ಇರ್ತದೆ ಅದನ್ನು ತಿಳಿಯದೆ ಅಜ್ಞಾನಿಗಳು ಮೊದಲು ಮೊದಲು ಸಕಾಮಕರ್ಮ ಮಾಡ್ತಾರೆ ಮುಂದೆ ನಿಜವಾದ ವೇದದ ಅಭಿಪ್ರಾಯ ಅರ್ಥವಾದ ಮೇಲೆ ಆ ನಿಸ್ಸಕಾಮ ಕರ್ಮಗಳನ್ನು ಬಿಟ್ಟು ನಿಷ್ಕಾಮ ಕರ್ಮಗಳನ್ನು ಮಾಡಿ ಮೋಕ್ಷವನ್ನು ಹೊಂದುತ್ತಾರೆ ಉದಾಹರಣೆ ಏನು ಅಂದರೆ ಅಗಧಮ್ಯಥಾ ಗದ ಅಂದರೆ ರೋಗ ಗದ ಗದಾ ಗದ ಅಂದರೆ ರೋಗ ಅಗಧ ಅಂದರೆ ರೋಗಗಳನ್ನು ಪರಿಹಾರ ಮಾಡುವ ಔಷಧಿ ಮಕ್ಕಳಿಗೆ ಔಷಧಿಯನ್ನು ಕೊಡುವಾಗ ಯಾವ ರೀತಿಯಾಗಿ ಕೆಲವು ಅನುಪಾನಗಳನ್ನು ಹೇಳಿರುತ್ತಾರೆ ಈ ಔಷಧಿಯನ್ನು ತೆಗೆದುಕೊಂಡ ಮೇಲೆ ಹಾಲು ತೆಗೆದುಕೊಳ್ಳಬೇಕು ಈ ಔಷಧಿಗೆ ಜೇನುತುಪ್ಪ ಇದಕ್ಕೆ ನೀರು ಹೀಗೇನೇನೋ ಹೇಳಿರ್ತಾರೆ ಆ ತರಹದ ಅನುಪಾನ ಜೊತೆಗೆ ಪಥ್ಯವನ್ನು ಹೇಳಿರ್ತಾರೆ ಈ ಔಷಧಿ ತೆಗೆದುಕೊಂಡು ನಿನಗೆ ರೋಗವಾಸಿಯಾಗುವವರೆಗೆ ಕೆಲವುದನ್ನು ನೀನು ತಿನ್ನಬಾರದು ಎಣ್ಣೆ ತಿನ್ನಬಾರದು ತುಪ್ಪ ತಿನ್ನಬಾರದು ಖಾರ ತಿನ್ನಬಾರದು ಹೀಗೆಲ್ಲ ಏನೇನೋ ಹೇಳಿರ್ತಾರೆ ಅನುಪಾನ ಅದರ ಜೊತೆಗೆ ತೆಗೆದುಕೊಳ್ಳಬೇಕಾದ ಕೆಲವು ವಸ್ತುಗಳು ತೆಗೆದುಕೊಳ್ಳಬಾರದ್ದನ್ನು ಕೆಲವು ಹೀಗೆಲ್ಲ ಹೇಳಿ ನೀನು ಔಷಧವನ್ನು ತೆಗೆದುಕೊಂಡರೆ ನಿನಗೆ ಗುಣವಾಗ್ತದೆ ಅಂತ ಅದೇನೂ ಕೇಳದೆ ಬರೀ ಔಷಧಿಯನ್ನು ತೆಗೆದುಕೊಂಡ್ರೆ ಹೇಗೆ ವಾಸಿಯಾಗ್ತದೆ ಆಗುವುದಿಲ್ಲ ಹಾಗೆ ಔಷಧಾದಕಂ ವೈದ್ಯಶಾಸ್ತ್ರೋಕ್ತ ಸಾನುಪಾನಂ ಸೇವಿಸಂತೆ ರೋಗ ಮೋಕ್ಷದಂ ಮರಣದಂ ಕೆಲವು ಔಷಧಿಗಳನ್ನು ಅವರು ಹೇಳಿದ ಹಾಕಿ ತೆಗೆದುಕೊಳ್ಳದೆ ನಮ್ಮ ಮನಸ್ಸಿಗೆ ಬಂದ ಹಾಕಿ ತೆಗೆದುಕೊಂಡು ಬಿಟ್ಟರೆ ಮರಣನೇ ಆಗ್ತದೆ ಸತ್ಯ ಹೋಗ್ತಾರೆ ಇದೇ ಔಷಧಿನೇ ಹೇಳಿದ್ರಿ ವೈದ್ಯರು ಹೇಳಿದ್ದು ಇದೇ ಔಷಧ ಹೇಗೆ ತಗೋಬೇಕು ಅಂತ ಹೇಳಿದ್ರು ಹಾಗೆ ತೊಗೋಬೇಕೇ ಹೊರತು ಬಹಳ ತಗೋಬಾರ್ದು ಒಂದು ದಿವಸ ತಲೆಶೂಲಿ ಆಗಿತ್ತು ಅಂತ ಬಹಳ ಜ್ವರ ಬಂದಿತ್ತು ಅಂತ ಕ್ರೋಸಿನ್ ಕೊಟ್ಟರು ಅದನ್ನು ದಿವಸ ತನ್ನ ಆಹಾರದ ಜೊತೆಗೆ ನಿತ್ಯದಲ್ಲಿ ಚಟ್ನಿ ಕೋಸಂಬರಿ ಜೊತೆಗೆ ಒಂದು ಕ್ರೋಸಿನ್ ತೊಗೊಂಬಿಟ್ರೆ ನನಗೆ ಎಂದೂ ರೋಗ ಬರೋದಿಲ್ಲ ಅಂತ ತೆಗೆದುಕೊಂಡು ಕಿಡ್ನಿ ಫೇಲಾಗಿ ಸಾತ್ಸೋದು ಅವನು ಹಾಗೆಲ್ಲ ಮಾಡಬಾರ್ದು ಯಾವ ರೀತಿ ಹೇಳಿದ್ದಾರೋ ಹಾಗೆ ಮಾಡಬೇಕು ಇದೇ ಕರ್ಮಗಳೇ ನಮಗೆ ಮೋಕ್ಷ ಕೊಡ್ತವೆ ನೋಡಿ ಎಷ್ಟು ವಿಚಿತ್ರ ನಿಷ್ಕಾಮವಾಗಿ ನಾವು ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನವೆಂಬ ಮಹಾ ಆರೋಗ್ಯ ಸಿಕ್ಕು ಅದರಿಂದ ಮೋಕ್ಷವೇ ಸಿಗ್ತದೆ ಆದರೆ ಅದೇ ಕರ್ಮಗಳನ್ನು ವೇದಗಳಲ್ಲಿ ಹೇಳಿದಂತೆ ನಿಷ್ಕಾಮವಾಗಿ ಮಾಡದೆ ನಾವೇನಾದರೂ ಸಕಾಮವಾಗಿ ಮಾಡಿದರೆ ನಮಗೆ ತಮಸ್ಸೆ ಆಗ್ತದೆ ಇಲ್ಲಿ ಸಾಯೋದು ಅಂದರೆ ಸಣ್ಣ ಪುಟ್ಟ ಸಾಯೋದಲ್ಲ ನರಕವೇ ಆಗಿಬಿಡುತ್ತೆ ಹಾಗಾದರೆ ನಾವು ಔಷಧದಂತೆ ಈ ಕರ್ಮಗಳನ್ನು ಭಾವಿಸಬೇಕು ಅದು ಬಾಲಕರಿಗೆ ಅರ್ಥವಾದರೆ ಅವರ ದೈವ ಅರ್ಥವಾಗದೇ ಇದ್ದರೂ ಕೂಡ ಅದು ಅವರ ದುರ್ದೈವ ಅಷ್ಟೇ ಆದರೆ ಅದನ್ನು ಜ್ಞಾನಿಗಳಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕಾದದ್ದು ಕರ್ತವ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ ತಾಮ್ರಪ್ರಣಯಾಚಾರ್ಯರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಮೊಟ್ಟ ಮೊದಲಿಗೆ ಔಷಧಿಯನ್ನು ಅಂತ ಹೇಳ್ತಾರಂತೆ ತಾಯಿ ಹೇಳ್ತಾಳೆ ಮಗುವಿಗೆ ಏ ಕಹಿ ಇದೆ ನಾನು ತಗೊಳ್ಳೋದಿಲ್ಲ ಅಂತ ಮಗು ಹಠ ಮಾಡ್ತದೆ ಅದಕ್ಕೆ ನೀನು ಔಷಧಿಯನ್ನು ತೆಗೆದುಕೊಂಡ್ರೆ ದೇಹಕ್ಕೆ ಒಳ್ಳೆಯ ಪುಷ್ಟಿಯಾಗ್ತದೆ ದಪ್ಪಾಗ್ತೀಯ ಎತ್ತರ ಆಗ್ತದೆ ದಪ್ಪಾಗ್ತದೆ ಮಗುವಿಗೆ ಏನು ಗೊತ್ತು ಸಣ್ಣ ಕೂಸು ತಾಯಿ ತೊಡೆಯ ಮೇಲೆ ಆಟ ಆಡುವಾಗ ನಿನ್ನ ಕೂದಲು ಇಷ್ಟೇ ಉದ್ದಿದೆ ನನಗೆ ಯಾಕಿಲ್ಲ ಅಂತ ಕೇಳ್ತದಂತೆ ಆಗ ನೀನು ಈ ಔಷಧಿ ತಗೋ ನನ್ನ ಹಾಗೆ ನಿನಗೂ ಉದ್ದು ಕೂದಲು ಬರ್ತದೆ ಅಂತ ಹೇಳ್ತಾಳಂತೆ ಶಿಖಾ ಪ್ರವರ್ಧತೆ ಇತ್ಯ ಇತ್ಯಾದಿ ಅನುಶಾಸನ ರೂಪಂ ಪ್ರವೋಚನ ಓ ನನಗೂ ಕೂದಲು ಬರ್ತದೆ ಹಾಗಾದ್ರೆ ತಗೊಳ್ತೇನೆ ಅಂತ ತೊಗೊಳ್ತದೆ ಯಾಕೆ ಬೆಳೆದಿಲ್ಲ ಅಂತ ಕೇಳಿದರೆ ಅಷ್ಟೇ ಮತ್ತೇನೋ ಸಮಾಧಾನ ಮಾಡಿ ಆಟ ಕರ್ಕೊಂಡು ಹೋಗಿಬಿಡ್ತಾಳೆ ಅಷ್ಟೇ ಮುಗಿದೋಯ್ತು ಔಷಧ ತೆಗೆದುಕೊಳ್ಳುವುದಕ್ಕೆ ಅದೊಂದು ಪ್ರವೋಚನ ಶಿಖಾಭಿವೃದ್ಧಿಯಾದವು ತಾತ್ಪರ್ಯಂ ರೋಗ ಏನಾದರೂ ಮಾಡಿ ಮಗುವಿನ ಹೊಟ್ಟೆಗೆ ಔಷಧ ಹೋಗಬೇಕು ಆ ಔಷಧಿಯಿಂದ ರೋಗವಾಸಿಯಾಗಬೇಕು ಅನ್ನೋದಕ್ಕೆ ಏನೇನೋ ಹೇಳ್ತಾಳೆ ನೀನು ದಪ್ಪಾಗ್ತಿದ್ದಿ ಅಂತ ಹೇಳ್ತಾಳೆ ಕೂದಲು ಬೆಳೀತದೆ ಅಂತ ಹೇಳ್ತಾಳೆ ಎತ್ತರ ಆಗ್ತಿದ್ವಿ ಮೇಲಿನಿಂದ ಹಾರ್ಬೋದು ನೀನು ಏನೇನೋ ಸುದ್ದಿ ಸುಳ್ಳು ಸುದ್ದಿ ಹೇಳಿ ಒಟ್ಟು ಔಷಧಿಯನ್ನು ಹೊಟ್ಟೆಯಲ್ಲಿ ಹಾಕೋದು ಕೆಲಸ ಇರ್ತದೆ ಹಾಗೆ ಮಕ್ಕಳಿಗೆ ಪ್ರವೋಚನ ಮಾಡುವಂತೆ ಈ ಸಕಾಮ ಕರ್ಮಗಳನ್ನು ಮೊದಲು ಮೊದಲು ಹೇಳುತ್ತದೆ ವೇದ ಒಮ್ಮೆ ನಾವು ಸಕಾಮ ಕರ್ಮಗಳನ್ನು ಮಾಡುವುದಕ್ಕೆ ಪ್ರವೃತ್ತರಾದ ಮೇಲೆ ಆಮೇಲೆ ಕಿವಿಮಾತು ಹೇಳುತ್ತದೆ ಇವೆಲ್ಲ ಏನು ಅಲ್ಪ ಪ್ರಯೋಜನಗಳು ಇದಕ್ಕೇನು ಬಹಳ ಮಹತ್ವ ಇಲ್ಲ ಮೋಕ್ಷನೇ ನಿಜವಾದ ಪ್ರಯೋಜನ ನಿಷ್ಕಾಮಕರ್ಮ ಮಾಡು ಅಂಥ ಕರ್ಮಗಳನ್ನು ಮಾಡುವ ರೂಢಿಯಾದ ಮೇಲೆ ನಿಜವಾದ ತತ್ವವನ್ನು ನಮಗೆ ವೇದಗಳು ತಿಳಿಸಿ ತಿಳಿಸಿಕೊಡ್ತವೆ ಆದ್ದರಿಂದ ಇದು ಪರೋಕ್ಷವಾದ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಸರಿ ಹಾಗಾದರೆ ಏನು ಮಾಡಬೇಕು ನಾಚರೆಸ್ತು ವೇದೋಕ್ತಂ ಸ್ವಯಂ ಅಜ್ಞೋಚಿತೇಂದ್ರಿಯ ವಿಕರ್ಮಣ ಹ್ಯಧರ್ಮೇಣ ಮೃತ್ಯೋರ್ಮೃತ್ಯುಮುಪೈತಿ ಸಹ ಯಾವ ವ್ಯಕ್ತಿ ಕರ್ಮಗಳನ್ನು ಮಾಡೋದಿಲ್ಲ ಅಂತಹ ವ್ಯಕ್ತಿ ಇವನು ನರಕವನ್ನು ಹೊಂತಾನೆ ಅಂತ ಈ ಶ್ಲೋಕ ಸ್ವಲ್ಪ ವಿಚಿತ್ರವಾಗಿದೆ ಕರ್ಮ ಮಾಡೋದಿಲ್ಲ ಯಾರೋ ಅವನು ವಿಕರ್ಮದಿಂದ ನರಕವನ್ನ ಹೊಂತಾನೆ ಕರ್ಮ ಮಾಡದೇ ಇದ್ರೆ ವಿಕರ್ಮ ಏನದು ವಿಪರೀತ ಕರ್ಮ ಮಾಡಿದರೆ ವಿಕರ್ಮ ನಿಷಿದ್ಧ ಕರ್ಮ ಮಾಡಿದರೆ ಅದಕ್ಕೆ ಪದಚ್ಛೇದ ಸರಿಯಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು ಆಚರೇತ್ ನ ಆಚರೇತಲ್ಲದು ನಾ ಆಚರೇದ್ಯಸ್ತು ವೇದೋಕ್ತಂ ಸ್ವಯಂ ಅಜ್ಞ ಅಜಿತೇಂದ್ರಿಯ ಸ್ವಯಂ ಅಜ್ಞ ಈ ಎಲ್ಲ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಬೇಕು ದೇವರೇ ಸ್ವತಂತ್ರವಾಗಿ ಮಾಡಿಸಿದ್ದು ನಾನಲ್ಲ ಎಂಬಂತಹ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಇದನ್ನು ತಿಳಿಯದೆ ಭಗವಂತನ ಸ್ವಾತಂತ್ರ್ಯ ತನ್ನ ಪಾರತಂತ್ರ್ಯ ಇವುಗಳನ್ನು ಅರ್ಥ ಮಾಡಿಕೊಳ್ಳದೆ ಈ ಎಲ್ಲ ಕರ್ಮಗಳಿಗೆ ಮುಖ್ಯ ಉದ್ದೇಶ ವಿಷ್ಣು ಪ್ರೀತಿಯೇ ಇನ್ನೇನಲ್ಲ ಅನ್ನುವುದನ್ನು ತಿಳಿಯದೆ ಅಜಿತೇಂದ್ರಿಯ ತನ್ನ ಮನಸ್ಸು ಮೊದಲಾದ ಇಂದ್ರಿಯಗಳ ನಿಗ್ರಹ ಮಾಡಲಿಕ್ಕಾಗದೆ ನಾನಾ ವಿಧವಾದ ಕಾಮನೆಗಳಿಂದ ಇನ್ ಆ ಕರ್ಮಗಳನ್ನು ಯಾರು ಮಾಡ್ತಾನೋ ಅವನು ವಿಕರ್ಮಣ ಹ್ಯಧರ್ಮೇಣ ಅಂತಹ ಒಂದು ಅಧರ್ಮದಿಂದ ವಿಕರ್ಮದಿಂದ ಮೃತ್ಯೋರ್ಮೃತ್ಯು ಮುಪೈತಿ ಸಹ ನರಕವನ್ನೇ ಹೊಂದುತ್ತಾನೆ ಮೃತ್ಯೋಹೋ ಅನಂತರಂ ಮೃತ್ಯುಂ ಉಪೈತಿ ಮೃತ್ಯೋಹೋ ಅನಂತರಂ ಸತ್ತ ಮೇಲೆ ಮೃತ್ಯುವನ್ನು ಹೊಂದಾನೆ ಸಾಯೋದು ಅಂದರೆ ಏನಿದು ಎರಡನೆಯ ಮೃತ್ಯು ಶಬ್ದಕ್ಕೆ ನರಕ ಅಂತರ್ಥ ಮೃತ್ಯೋಹೋ ಅನಂತರಂ ಸತ್ತ ಮೇಲೆ ಮೃತ್ಯುಮುಪೈತಿ ನರಕವನ್ನು ಹೊಂದುತ್ತಾನೆ ಅಂದರೆ ಶ್ರೀನಿವಾಸ ತೀರ್ಥರು ಬೇರೆ ತರ ಅಲ್ಲರಿ ಇವನೇನು ವಿಕ್ರಮ ಮಾಡಿಲ್ಲಲ್ಲ ಪಾಪ ವೇದ ವಿಹಿತವಾದ ಕರ್ಮಗಳನ್ನೇ ಮಾಡಿದ್ದಾನೆ ಅಂದರೆ ಮಾಡಿದ್ದಾನೆ ಆದರೆ ಆಜ್ಞ ಅಜಿತೇಂದ್ರಿಯ ಜ್ಞಾನ ಇಲ್ಲದೆ ಮಾಡಿದ್ದಾನೆ ಪರಮಾತ್ಮನ ಸ್ವಾತಂತ್ರ್ಯವನ್ನು ತಿಳಿಯದೆ ತನ್ನ ಮನಸ್ಸನ್ನು ನಿಗ್ರಹ ಮಾಡಿ ಕಾಮಗಳನ್ನು ಮಾಡದೆ ನಿಷ್ಕಾಮವಾಗಿ ಮಾಡಿಲ್ಲಲ್ಲ ಆದ್ದರಿಂದ ಇವನಿಗೆ ನರಕ ಆಗ್ತದೆ ಅಂತ ಅದಕ್ಕೆ ಬರೀತಾರೆ ಏಷಮೇ ಸರ್ವಧರ್ಮಣಿತ್ಯುಕ್ತ ಭಗವದ್ವಿಸ್ಮೃತೆ ಅಧರ್ಮತ್ವೇ ತದ್ಧೇತುನ ವಿಕರ್ಮಣ ವೇದ ವಿರುದ್ಧ ಕರ್ಮಣ ಭಗವತ್ಸ್ಮರಣಪೂರ್ವಕರ್ಮಕರ್ತವ್ಯತೆಯ ಕರ್ಮಕರ್ತವ್ಯತೆಯ ವೇದೋಕ್ತವಾ ಅಸ್ಮರಣೇನ ಕರಣೇ ವೇದ ವಿರುದ್ಧ ಬಹಳ ಭಯಾನಕವಾದ ಮಾತಿದು ಶ್ರೀನಿವಾಸ ತೀರ್ಥರು ಹೇಳುವ ಮಾತು ನೀವು ಭಗವಂತನ ಸ್ಮರಣಪೂರ್ವಕವಾಗಿ ಮಾಡಬೇಕು ದೇವರು ಬರೀ ಸ್ಮರಣ ಅಂದರೆ ಏನೋ ಸ್ಮರಣ ಅಲ್ಲ ಏನು ದೇವರು ಸುಮ್ಮನೆ ತಕ್ಕ ಮಟ್ಟಿಗೆ ಮಾಡ್ತಾ ಇರ್ತಾನೆ ನಾನೇ ಮುಖ್ಯವಾಗಿ ಮಾಡುವುದು ಹಿಂಗೆ ಮಾಡಿದರೂ ದೇವರ ಸ್ಮರಣನೇ ಅಲ್ಲ ದೇವರಿಗೆ ನಮಸ್ಕಾರ ಮಾಡಿ ಬಂದಿದ್ದೆ ಅವನು ಒಂದು ಸ್ವಲ್ಪ ಇದಕ್ಕೆ ಹೆಲ್ಪ್ ಮಾಡಿದ್ದಾನೆ ಆದರೆ ಹೆಚ್ಚು ನನ್ನದೇ ಪ್ರಯತ್ನ ಇದಕ್ಕೆ ಮತ್ತು ದೇವರ ಸ್ಮರಣೆ ಹೀಗಲ್ಲ ದೇವರೇ ಸ್ವತಂತ್ರ ಸರ್ವಕರ್ತ ಕಾರಯಿತ ಅನ್ನುವ ಸ್ಮರಣವನ್ನು ಮಾಡ್ತಾ ನಾನು ಪರತಂತ್ರ ಅನ್ನುವ ಚಿಂತನೆಯಿಂದ ಕರ್ಮ ಮಾಡಿದರೇನೇ ಅದು ಶುದ್ಧವಾದ ಕರ್ಮ ಇಲ್ಲದೇ ಇದ್ದರೆ ಅದು ವೇದಕ್ಕೆ ಸಮ್ಮತ ಕರ್ಮ ಆಗೋದಿಲ್ಲ ಆದ್ದರಿಂದ ಅಂತಹ ಕರ್ಮಗಳನ್ನು ಮಾಡಿದರೆ ಪರಮಾತ್ಮ ನಮಗೆ ನರಕವನ್ನು ಕೊಡ್ತಾನೆ ತಮಸ್ಸೇನಾಗೋದಿಲ್ಲ ನರಕ ಆಗ್ತದೆ ಮತ್ತು ಹುಟ್ಟಿ ಬರ್ತಾನೆ ಆಮೇಲೆ ಗುರುಗಳು ಬೈದು ಹೇಳ್ತಾರೆ ಹೀಗೆಲ್ಲ ಮಾಡಬೇಡ ಅಂತ ಇವತ್ತಿಲ್ಲ ನಾಳೆ ಸನ್ಮಾರ್ಗದಲ್ಲಿ ಬರ್ತಾನೆ ಯೋಗ್ಯನಾಗಿದ್ದರೆ ಅಯೋಗ್ಯನಾಗಿದ್ದರೆ ತಮಸ್ಸಿಗೆ ಹೋಗ್ತಾನೆ ಆ ವಿಷಯ ಬೇರೆ ವಿಕರ್ಮಣಾ ಧರ್ಮೇಣ ಮೃತ್ಯು ಅವರು ಮೃತ್ಯುಮುಪೈತಿ ಸಹ ವೇದೋಕ್ತಮೇವ ಕುರ್ವಾಡ ನಿಸ್ಸಂಗ ಅರ್ಪಿತ ಈಶ್ವರೇ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾಥಂ ಫಲಶ್ರುತಿ ಏನು ಮಾಡಬೇಕು ಅಂತ ಕೇಳಿದರೆ ಅಜ್ಞಸ್ಸನ್ನಾಚರನ್ ಇಷ್ಟಕ್ಕೆ ತಾತ್ಪರ್ಯ ಬರೆದರೂ ವಿಕರ್ಮಣ ಮೃತ್ಯೋ ಮೃತ್ಯು ಮುಪೈತಿ ವಿಕರ್ಮದಿಂದ ಅವನು ನರಕವನ್ನು ಹೊಂತಾನೆ ಆದರೆ ಇದೇ ವ್ಯಕ್ತಿ ಗುರುಗಳ ಅನುಗ್ರಹದಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಈಶ್ ಸೈವ ಈಶ್ವರಾರ್ಪಿತಂಕುರ್ವಾಣ ಸಿದ್ಧಿಂ ಲಭತೆ ಈಶ್ವರನಿಗೆ ಅರ್ಪಣೆ ಮಾಡತಾ ಅವನ ಸ್ವಾತಂತ್ರ್ಯದ ಅನುಸಂಧಾನವನ್ನು ಮಾಡತಾ ಅದೇ ಕರ್ಮಗಳನ್ನು ಮಾಡಿದರೆ ಅವನಿಗೆ ಸಿದ್ಧಿಯಾಗ್ತದೆ ಜ್ಞಾನ ತದ್ವಾರ ಮೋಕ್ಷ ಅವನಿಗೆ ಲಭಿಸ್ತದೆ ಅದೇ ಕರ್ಮಗಳನ್ನು ಜ್ಞಾನ ಇಲ್ಲದೆ ಮಾಡಿದರೆ ಅವನಿಗೆ ನರಕವಾಗ್ತದೆ ಅಂತ ತಿಳಿಸಿದೆ ಈ ರೀತಿ ನೀವು ಅರ್ಥ ಬರೆಯುವುದಕ್ಕೆ ಪ್ರಮಾಣವೇನು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಪ್ರಮಾಣ ಕೊಡ್ತಾರೆ ಅಜ್ಞಾತ್ ಕುತಃ ಕರ್ಮ ಸ್ಖಲನಾ ಪಾಪ ಕಾರಣ ತದೇವರ್ಪಯತೋ ವಿಷ್ಣೋಹ ನೈವಾಪಾಯ ತದ್ಭವೇತ್ ಕಮವನ್ನು ಜ್ಞಾನ ಇಲ್ಲದೆ ಭಗವಂತನ ಸ್ವಾತಂತ್ರ್ಯಾದಿಗಳ ಜ್ಞಾನ ಇಲ್ಲದೆ ಕರ್ಮದ ಸರಿಯಾದ ವಿಧಿವಿಧಾನಗಳ ಜ್ಞಾನ ಇಲ್ಲದೆ ಮಂತ್ರಾರ್ಥಗಳ ಅನುಸಂಧಾನ ಇಲ್ಲದೆ ಮಾಡಿದ ಕರ್ಮ ಇದು ಅನೇಕ ಸ್ಖಲನಗಳಿಗೆ ಅವಕಾಶವನ್ನು ನೀಡುತ್ತದೆ ಆದ್ದರಿಂದ ಅದು ಪಾಪ ಸಾಧನ ವಿಧಾನಾದಿಗಳ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲದೇ ಇದ್ರೆ ಸ್ಖಲನ ಆಗುತ್ತೆ ತಪ್ಪಾಗ್ತದೆ ಇನ್ನು ಭಗವಂತನ ಜ್ಞಾನ ಇಲ್ಲದೇ ಇದ್ರಂತೂ ಪ್ರಧಾನ ಅಂಶದಲ್ಲಿಯೇ ತಪ್ಪು ಬಿಡ್ತೇವೆ ದೇವರಿಗೆ ಅರ್ಪಣೆ ಮಾಡೋದನ್ನೇ ಬಿಟ್ಟುಬಿಡ್ತೇವೆ ಹೀಗಾಗಿ ಅದು ಪಾಪ ಸಾಧನವಾಗ್ತದೆ ತದೆಯವ ಅರ್ಪಯತೋ ವಿಷ್ಣೋಹೋ ಅದನ್ನೇ ನಾವು ಜ್ಞಾನಪೂರ್ವಕವಾಗಿ ದೇವರಿಗೆ ಅರ್ಪಣೆ ಮಾಡಿದರೆ ನೈವ ಪಾಪಾಯತದ್ಭವೇ ನಮಗೆ ಅದರಿಂದ ಪಾಪ ಬರೋದಿಲ್ಲ ಸಿದ್ಧಿಯೇ ಆಗ್ತದೆ ಮೋಕ್ಷವೇ ಆಗ್ತದೆ ಆದರೆ ಒಂದು ಕಂಡೀಷನ್ ಮನೋದೋಷ ವಿಹೀನಸ್ ಮನೋ ದೋಷ ಇರಬಾರದು ಮನೋದೋಷ ಇದ್ದರೆ ಮಾತ್ರ ಈ ಕರ್ಮಗಳು ನಮಗೆ ಮೋಕ್ಷ ಸಾಧನ ಆಗೋದಿಲ್ಲ ಅಥವಾ ಯಾವುದೇ ಅಪರೋಕ್ಷ ಜ್ಞಾನಕ್ಕೂ ಸಾಧನ ಆಗೋದಿಲ್ಲ ನಥು ದೋಷವತಃ ಕುಚಿತ ಎಲ್ಲರೂ ಸರಿಯಾಗಿ ತಿಳಿದುಕೊಳ್ಳಿ ಮನೋದೋಷ ನಮ್ಮಲ್ಲಿ ಇರಬಾರದು ಮನೋದೋಷ ಇದ್ದರೆ ನಾವು ಮಾಡುವ ಕರ್ಮ ಇದು ನಮಗೆ ಸಿದ್ಧಿಯನ್ನು ತಂದುಕೊಡೋದಿಲ್ಲ ಏನದು ಮನೋ ದೋಷ ಸತ್ಸುಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ ಮೊದಲನೇ ದೋಷ ಇದು ಒಂದು ಯಾವುದು ಕೇಶವ ಸಾಕ್ಷಾತ್ ನಾರಾಯಣ ಲಕ್ಷ್ಮೀ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಗರುಡಶೇಷರುದ್ರಾದಿಗಳು ಈ ಕ್ರಮದಲ್ಲಿ ತಾರತಮ್ಯ ಕ್ರಮದಲ್ಲಿ ನಾವು ಭಕ್ತಿಯನ್ನು ಮಾಡದೇ ಇದ್ದರೆ ಅದು ಮನೋ ದೋಷ ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಮನಸ್ಸು ಸರಿ ಇಲ್ಲ ಈ ತರಹದ ಮನೋದೋಷ ಅಲ್ಲ ಇಲ್ಲಿ ಮನೋದೋಷ ಅಂದರೆ ನಮ್ಮ ಮನಸ್ಸಿದ್ದಾಗ ಮನಸ್ಸಿನಿಂದ ತಿಳಿಯಲೇಬೇಕಾದ ತತ್ವಗಳು ಅಂತೇನಿವೆ ಅವುಗಳನ್ನು ತಿಳಿದೇ ಇರೋದು ಮನೋದೋಷ ನಾವು ನೀವು ವಿಚಾರ ಮಾಡೋ ಹಾಗೆ ಯಾಕೋ ಮನಸ್ಸು ಸರಿ ಇಲ್ಲ ಬಿಟ್ಬಿಡು ಈಗ ಮಾತಾಡ್ಸ್ಬಿಡಿ ಆಮೇಲೆ ಮಾತಾಡ್ಸೋಣ ಅಂತಂತೀವಿ ಎಲ್ಲ ಬೇಜಾರಾಗಿರ್ತದೆ ಹಸಿವು ಭಾಳಾಗಿರ್ತದೆ ನಿದ್ರೆ ಆಗಿರೋದಿಲ್ಲ ಏನೋ ಆಫೀಸ್ ಒಳಗೆ ಜಗಳಾಡಿ ಬಂದಿರ್ತಾನೆ ಅಂತಹ ಮನೋ ದೋಷಗಳಲ್ಲ ಇಲ್ಲಿ ಹೇಳೋ ಮನೋ ದೋಷ ಅಂದರೆ ಯಾವುದು ನಮ್ಮ ಮನಸ್ಸಿಗೆ ಇರಲೇಬೇಕಾದಂತಹ ಅಂಶಗಳು ಅವುಗಳು ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ ಅದು ಮನೋ ದೋಷ ಶಾಸ್ತ್ರದ ದೃಷ್ಟಿಯಲ್ಲಿ ನಮ್ಮ ಮನಸ್ಸಿಗೆ ಅತ್ಯಂತ ಅವಶ್ಯಕವಾದ ಒಂದು ಗುಣ ಅಂದರೆ ಅದು ಭಕ್ತಿ ಆ ಭಕ್ತಿ ಇಲ್ಲ ಅಂದರೆ ದೊಡ್ಡ ದೋಷ ಆ ಭಕ್ತಿಯು ಬರೀ ದೇವರಲ್ಲಿ ಮಾಡಿದರೆ ಸಾಲದು ತಾರತಮ್ಯ ಕ್ರಮದಲ್ಲಿ ಎಲ್ಲರಲ್ಲಿಯೂ ಮಾಡಬೇಕು ನಮ್ಮ ಗುರುಗಳವರೆಗೆ ಎಲ್ಲರ ತನಕ ಸತ್ಸುಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತ ಪರಮಾತ್ಮನನ್ನು ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೆ ಸ್ವೋತ್ತಮರಾದ ಎಲ್ಲರಲ್ಲಿಯೂ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡದೇ ಇರುವುದೊಂದು ಮನೋ ದೋಷ ಈ ಮನೋದೋಷ ಇಟ್ಟುಕೊಂಡು ಎಂತಹ ವೈಭವದ ಕರ್ಮಗಳನ್ನು ನಾವು ಮಾಡಿದರೂ ಖರ್ಚು ಮಾಡಿದರೂ ಪ್ರಯೋಜನ ಇಲ್ಲ ಅಸದ್ ಭಕ್ತಿ ತಥಾ ಸ್ನೇಹ ಬಹುಮಾನ ಮಥಾಪಿವಾ ಅಸದ್ಭಕ್ತಿ ಅಯೋಗ್ಯರಾದವರಲ್ಲಿ ಭಕ್ತಿಯನ್ನು ಮಾಡೋದು ಅವರಲ್ಲಿ ಸ್ನೇಹವನ್ನು ಮಾಡೋದು ಅವರ ಬಗ್ಗೆ ವಿಶೇಷವಾಗಿರುವಂತಹ ಗೌರವವನ್ನು ಇಟ್ಟುಕೊಳ್ಳೋದು ಅಸದ್ಭಕ್ತಿ ತಥಾ ಸ್ನೇಹ ಬಹುಮಾನ ಮಥಾಪಿವ ಆ ಸ್ನೇಹ ಬಹುಮಾನ ಕೂಡಿದರೆ ಭಕ್ತಿ ಆಗ್ತದೆ ಕೂಡಿದ್ದೂ ಮಾಡಬಾರದು ಬಿಡಿಬಿಡಿಯಾಗೂ ಮಾಡಬಾರ್ದು ಅಸಜ್ಜನರಲ್ಲಿ ಭಕ್ತಿಯನ್ನು ಭಕ್ತಿ ಅಂದರೆ ಬಹುಮಾನಪೂರ್ವಕ ಸ್ನೇಹ ನಾವು ಭಕ್ತಿ ಏನು ಮಾಡೋದಿಲ್ಲ ಬರೀ ಸ್ನೇಹ ಮಾಡ್ತೀವಿ ಅಂದರೆ ಸ್ನೇಹನೂ ಅಲ್ಲ ಬರೀ ಬಹುಮಾನನೂ ಅಲ್ಲ ಅವರು ಭಾಳ ದೊಡ್ಡವರು ಅಂತೂ ತಿಳಿಯಬಾರದು ಅವರ ಮೇಲೆ ಪ್ರೀತಿಯೂ ಮಾಡಬಾರ್ದು ಎರಡೂ ಸೇರಿ ಅಂತೂ ಮಾಡಲೇಬಾರದು ಸ್ವೋತ್ತಮಾನಂ ಪ್ರಿಯಾಗಾದ ಒಂದು ಕೆಲಸ ಇರ್ತದೆ ದೊಡ್ಡವರ ಅಭಿಪ್ರಾಯ ಒಂದು ನಮಗಿಂತಲೂ ಉತ್ತಮರ ಅಭಿಪ್ರಾಯ ಒಂದು ನಮ್ಮ ಅಭಿಪ್ರಾಯ ಒಂದು ದೊಡ್ಡವರಿಗೆ ಅಭಿಪ್ರೇತವಾದದ್ದನ್ನು ಮಾಡಬೇಕೇ ಹೊರತು ನಮಗೆ ಬೇಕಾದದ್ದನ್ನು ನಾವು ಮಾಡಬಾರದು ಮಾಡಿದರೆ ಅದೊಂದು ದೊಡ್ಡದಾದ ಮನೋ ದೋಷ ಭಯಂಕರ ಸ್ವಾರ್ಥ ಇದೆ ಅಂತ ಅರ್ಥ ಅದು ಮನಸ್ಸಿನ ದೋಷವೇ ಅದು ಉತ್ತಮರಿಗೆ ಪ್ರಿಯವಾದದ್ದನ್ನು ಮಾಡಬೇಕು ಅನ್ನೋದು ನಮಗೆ ಇರಬೇಕು ನಮ್ಮ ಗುರುಗಳು ಅವರ ಗುರುಗಳು ಅಥವಾ ಋಷಿಮುನಿಗಳು ಅವರೆಲ್ಲ ಏನು ಬಾಯಿಯಿಂದ ನಮಗೆ ಹೇಳೋದಿಲ್ಲ ಗ್ರಂಥದಲ್ಲಿ ಬರೆದಿರ್ತಾರೆ ಅಥವಾ ದೇವತೆಗಳು ಭಗವಂತ ಅಂತೂ ಸರಿಯೇ ಸರಿ ಈ ಸ್ವೋತ್ತಮರಿಗೆ ಪ್ರಿಯವಾದದ್ದೇನು ಅಂತ ತಿಳಿದು ಅದನ್ನು ನಾವು ಮಾಡುವುದರಲ್ಲಿ ಪ್ರಯತ್ನ ಮಾಡಬೇಕೇ ಹೊರತು ನಮಗೇನು ಪ್ರಿಯವೋ ಅದನ್ನು ಮಾಡುವುದರಲ್ಲಿ ನಮಗೆ ನೈರ್ಭರ್ಯ ಇರಬಾರದು ಹಾಗಿದ್ದರೆ ಅದು ಮನೋದೋಷ ಆ ಮನೋದೋಷ ನಿಮಗಿದ್ರೆ ನೀವೇನು ಕರ್ಮ ಮಾಡಿದರೂ ನಿಮಗೆ ಲಾಭ ಇಲ್ಲ ದೇವರು ಫಲನೇ ಕೊಡೋದಿಲ್ಲ ಹೋಗಂತ ನಿನಗಿಂತಲೂ ಉತ್ತಮರಿಗೆ ಪ್ರಿಯವಾದದ್ದನ್ನು ಮಾಡದೆ ನಿನಗೆ ಪ್ರಿಯವಾರದ್ದನ್ನೇ ನೀನು ಮಾಡಿಕೊಳ್ಳಬೇಕು ಅಂತಂತೆಯಲ್ಲ ನಿನ್ನ ಕರ್ಮಗಳಿಗೆ ನೀನೇ ಬೇಕಾದ್ರೆ ಫಲ ಕೊಟ್ಕೋ ಹೋಗಿ ನಾನೇ ಕೊಡಲಿ ನಾನು ಹೇಳಿದ್ದು ಕೇಳೋದಿಲ್ಲ ನನಗೆ ಬೇಕಾರದ್ದು ಮಾಡೋದಿಲ್ಲ ನಿನಗೆ ಬೇಕಾರದ್ದನ್ನು ಮಾಡ್ತೀನಿ ಅಂತಂತೆಯಲ್ಲ ಫಲನೂ ನೀನೂ ತಗೋ ಹಾಳಾಗಿ ಹೋಗು ಅಧಿಕೇಶ್ವೇವ ನೀಚವಚ್ಛ ಭಕ್ತಿ ವ್ಯತ್ಯಾಸ ಏ ಅಸಜ್ಜನರಲ್ಲಿ ಭಕ್ತಿಯನ್ನು ನಾವು ಮಾಡೋದಿಲ್ಲಪ್ಪ ಸಜ್ಜನರಲ್ಲಿ ಉತ್ತಮರಲ್ಲಿ ಯೋಗ್ಯರಾದವರಲ್ಲಿಯೇ ಭಕ್ತಿಯನ್ನು ಮಾಡುತ್ತೇವೆ ಆದರೆ ಮಾಡೋ ಭಕ್ತಿಯಲ್ಲಿ ವ್ಯತ್ಯಾಸ ಬ್ರಹ್ಮದೇವರಲ್ಲಿ ಕಡಿಮೆ ಭಕ್ತಿ ಮಾಡೋದು ಗರುಡಶೇಷರುದ್ರಾದಗಳಲ್ಲಿ ಭಾಳ ಭಕ್ತಿ ಮಾಡಿಬಿಡೋದು ಅದೂ ಒಂದು ಮನೋದೋಷವೇ ತಾರತಮ್ಯಕ್ಕೆ ವ್ಯತ್ಯಾಸವಾಗಿಯೂ ಮಾಡಬಾರದು ಅಧಿಕೇಶ್ವೇವ ನೀಚೋಚ್ಚ ಭಕ್ತಿ ವ್ಯತ್ಯಾಸ ನೀಚರಲ್ಲಿ ಉಚ್ಚ ಭಕ್ತಿ ಉಚ್ಚರಲ್ಲಿ ನೀಚ ಭಕ್ತಿ ಮಾಡಿದರೆ ಅದು ತಪ್ಪೆ ಅವರು ಯಾರೋ ದುರ್ಜನರಲ್ಲ ಎಲ್ಲ ವಿಷ್ಣು ಭಕ್ತಾರೆ ಆದರೆ ತಾರತಮ್ಯಕ್ಕೆ ವಿರುದ್ಧವಾಗಿ ಭಕ್ತಿ ಮಾಡಿದರೆ ಅದೂ ತಪ್ಪು ನೋಡಿ ಭಕ್ತಿ ಮಾಡದೇ ಇರೋದೊಂದು ತಪ್ಪು ಅಯೋಗ್ಯರಲ್ಲಿ ಭಕ್ತಿ ಮಾಡುವುದೊಂದು ತಪ್ಪು ಯೋಗ್ಯರಲ್ಲಿ ಭಕ್ತಿ ಮಾಡಿದರೂ ವ್ಯತ್ಯಾಸವಾಗಿ ಭಕ್ತಿ ಮಾಡುವುದು ಒಂದು ಮತ್ತೊಂದು ತಪ್ಪು ಸ್ವೋತ್ತಮಸ್ಯ ಆತ್ಮನಶ್ಚಿವ ಸಮಸ್ನೇಹೋಥವಾ ಭವೇತ್ ಕಾರ್ಯೇಶು ಬಹುಮಾನೇವಾ ಸ್ವಾತ್ಮನ ಸಮ ಈ ಶ್ಲೋಕವನ್ನು ಸ್ವಲ್ಪ ನಿಧಾನವಾಗಿ ತಿಳಿಯಿರಿ ಅಂದರೆ ಅನ್ವಯದಲ್ಲಿ ವ್ಯತ್ಯಾಸ ಇದೆ ಸರಿಯಾಗಿ ಅನ್ವಯ ಮಾಡ್ಕೋಬೇಕು ಸ್ವೋತ್ತಮಸ ಆತ್ಮನಶ್ಚವ ಸಮಸ್ನೇಹ ಅಥವಾ ಭವೆತ್ ಕಾರ್ಯೇಶು ಅಲ್ಲಿಗೆ ನಿಲ್ಲಿಸಬೇಕು ಕಾರ್ಯೇಶು ಪ್ರಸಕ್ತೇಶು ಏನೋ ಒಂದು ಕೆಲಸ ಬಂತು ಅಂತಹ ಕಾರ್ಯದ ಪ್ರಸಂಗದೊಳಗೆ ಈ ಕಾರ್ಯದಿಂದ ಯಾರಿಗೆ ಲಾಭ ಆಗಬೇಕು ಅಂತ ವಿಚಾರ ಏನೋ ಒಂದು ಕೆಲಸ ಮಾಡ್ತಾನೆ ಆ ಕಾರ್ಯದಿಂದ ನಾನಾ ಲಾಭ ಇರ್ಬೋದು ದ್ರವ್ಯ ಲಾಭ ಇರಬೋದು ಅಥವಾ ಯಜ್ಞಯಾಗಾದಿ ಕರ್ಮಗಳಾಗಿದ್ದರೆ ಪುಣ್ಯ ಲಾಭ ಇರಬಹುದು ಈ ಕಾರ್ಯವನ್ನು ಮಾಡಿದಾಗ ಇದನ್ನು ವಿವರಣೆ ಮಾಡಿದರೆ ಬಹಳ ಆಗ್ತದೆ ಸಮಯ ಇಲ್ಲ ಈ ಕಾರ್ಯವನ್ನು ಮಾಡಿದಾಗ ಇದರಿಂದಾಗುವ ದ್ರವ್ಯ ಲಾಭವೋ ಪುಣ್ಯ ಲಾಭವೋ ಇದು ನನಗಾಗಬೇಕೋ ನಮಗಿಂತಲೂ ಉತ್ತಮರಾದ ಗುರುಗಳಿಗೆ ಅಥವಾ ಹಿರಿಯರಿಗೆ ತಂದೆಯೋ ತಾಯಿಯೋ ಗುರುವೋ ಯೋಗ್ಯತೆಯಲ್ಲಿ ಉತ್ತಮರಾದಂತಹ ಜ್ಞಾನಿಗಳೋ ಅವರಿಗಾಗಬೇಕೋ ದೊಡ್ಡವರಿಗೆ ಮೊದಲಾಗಲಿ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಅವರ ಅನುಗ್ರಹ ಮಾಡಿ ನನಗೆ ಎಷ್ಟು ಅಷ್ಟು ನನಗೆ ಬಂದರೆ ಸಾಕು ಅಂತಿರಬೇಕೇ ಹೊರತು ಕಾರ್ಯೇಶು ಪ್ರಸಕ್ತೇಶು ಸ್ವೋತ್ಮ ಸ್ವೋತ್ತಮಸೆ ಆತ್ಮನಶ್ಚ ಸಮಸ್ನೇಹ ಆ ಕಾರ್ಯದಿಂದ ಆಗುವ ಲಾಭದೊಳಗೆ ನನಗೂ ನಮ್ಮ ಉತ್ತಮರಿಗೂ ಇಬ್ಬರಿಗೂ ಸಮಾನ ಆಗಲಿ ಅಂತ ಅಪೇಕ್ಷೆ ಪಟ್ಟರು ಅದು ಮನೋದೋಷ ಅಂತಾರೆ ಶ್ರೀಮದ್ ಆಚಾರ್ಯ ಇದೆಲ್ಲ ಎಷ್ಟು ಕಷ್ಟ ಇದೆ ಜೀವನದಲ್ಲಿ ಅನುಷ್ಠಾನ ತರಬೇಕಾದದ್ದು ತಾಮ್ರಪರಡಿ ಆಚಾರ್ಯರು ಮೂರನೇ ಪ್ಯಾರ ಅವಕಾಶವಾಗಿ ತಿಳಿಯೋಣ ಸ್ವೋತ್ತಮ ಆತ್ಮನಶ್ಚವೇಹ ಅಥವಾ ಭೇತ್ ಕಾರ್ಯ ತಾಮ್ರಪರ್ಣಯಚಾರ್ಯರು ಬರಿತಾರೆ ಕಾರ್ಯಸು ಪ್ರಸಕ್ತು ಸ್ವೋತ್ತಮ ಸ್ವಾತ್ಮನಶ್ಚ ಸಮೇಹ ಬೇಕದು ಸಮಸ್ನೇಹ ಅಂದರೆ ಸಾಮ್ಯನ ಲಾಭದಿ ಕಾರ್ಯ ಭೇದಿ ಸ್ನೇಹ ಇದರಿಂದಾಗುವ ಲಾಭಾದಿಗಳು ಸಾಮ್ಯನೇ ಆಗಬೇಕು ಅವರಿಗೂ ಅಷ್ಟೇ ಆಗಬೇಕು ನಮಗೂ ಅಷ್ಟೇ ಆಗಬೇಕು ಅಂತ ಬಯಸಬಾರದು ಏನಿದೆ ಈ ಕರ್ಮದಿಂದ ಬಂದಂತಹ ಪುಣ್ಯವೋ ಲಾಭವೋ ಯಾವುದೇ ಇರ್ಬೋದು ಅದು ಸತ್ಕರ್ಮ ಅಂದರೆ ವೈದಿಕ ಕರ್ಮ ಆಗಿರಬಹುದು ಲೌಕಿಕ ಕರ್ಮ ಆಗಿರ್ಬೋದು ಲೌಕಿಕ ಕರ್ಮದಲ್ಲಿ ಹಣಕಾಸು ಇವೆಲ್ಲ ಲಾಭ ವೈದಿಕ ಕರ್ಮವಾಗಿದ್ದರೆ ಪುಣ್ಯಾದಿ ಲಾಭ ನಮ್ಮ ಗುರುಗಳಿಗೆ ಹೆಚ್ಚು ಪುಣ್ಯ ಬರಲಿ ಅವರಿಗೆ ಹೆಚ್ಚು ಲಾಭ ಆಗಲಿ ಅನ್ನುವುದರ ಕಡೆಗೇನೇ ನಮಗೆ ಅಪೇಕ್ಷೆ ಇರಬೇಕು ಶಿಷ್ಯನಿಗೆ ಹೆಚ್ಚು ಬರಲಿ ಅಂತ ಅವರು ಅನುಗ್ರಹ ಮಾಡಿ ಕೊಡೋದೊಂದು ಬೇರೆ ಅದು ಅವರ ದೊಡ್ಡ ಸ್ತಿಕೆ ಆದರೆ ನಾವು ಮಾತ್ರ ಅಪೇಕ್ಷೆ ಪಡುವುದು ನಮಗಿಂತಲೂ ಉತ್ತಮರಾದವರಿಗೆ ಹೆಚ್ಚು ಬರಬೇಕು ಅಂತೇ ಅಪೇಕ್ಷೆ ಹೊರತು ಸಮಾನವಾಗಿ ಬರಬೇಕು ಅಂತ ಅಪೇಕ್ಷೆ ಪಡಬಾರ್ದು ಹೆಚ್ಚಲ್ಲ ಸಮಾನವಾಗಿ ಬರಬೇಕು ಅಂತೂ ಅಪೇಕ್ಷೆ ಅದು ಮನೋದೋಷ ಅಂತಾಗ್ತದೆ ದೇವರಿಗೆ ಕೋಪ ಬರ್ತದೆ ಕರ್ಮಗಳಿಗೆ ಫಲ ಕೊಡೋದಿಲ್ಲ ಇದು ಒಂದು ಇದೇ ವಾಕ್ಯಕ್ಕೆ ಇನ್ನೊಂದು ರೀತಿಯಾಗಿಯೂ ಕೂಡ ಅಭಿಪ್ರಾಯವನ್ನು ತಿಳಿಸ್ತಾರೆ ಸ್ವೋತ್ತಮಸ ಆತ್ಮನಶ್ಚವ ಸಮಸ್ನೇಹೋಥವಾ ಭತ್ ಕಾರ್ಯಸು ಬಹುಮಾನ ಇದನ್ನು ಐ ನರಹರಿ ಆಚಾರ್ಯರು ಒಂದು ರೀತಿಯ ಅರ್ಥ ಹೇಳ್ತಾರೆ ದೀಪಿಕಾ ಅನ್ನುವ ಟಿಪ್ಪಣಿಕಾರರು ಸ್ವಕಾರ್ಯೇ ಪ್ರಸ್ತುತೆ ಬಹುಮಾನ ಅನ್ಯದಾನ ಅವರು ಮುಂದೆ ಅರ್ಥ ಮಾಡ್ಕೊಳ್ತಾ ಇರೋದನ್ನು ಸ್ವೋತ್ಮನಸ ಸ್ವೋತ್ತಮ ಆತ್ಮನಶ್ಚೈವ ಸಮಸ್ನೇಹೋಥವಾಭವೇ ಕಾರ್ಯೇಶು ಅನ್ನೋದನ್ನು ಬಿಟ್ಬಿಟ್ರು ಉತ್ತಮರಿಗೂ ಉತ್ತಮರ ಮೇಲೆ ಮಾಡುವ ಸ್ನೇಹ ತನ್ನ ಮೇಲೆ ಮಾಡಿಕೊಳ್ಳುವ ಸ್ನೇಹ ಸಮಾನವಾಗಿರಬಾರದು ತನಗಿಂತಲೂ ತನಗಿಂತ ಉತ್ತಮರಾದವರಲ್ಲಿ ತಾನು ಸ್ನೇಹವನ್ನು ಹೆಚ್ಚು ಮಾಡಬೇಕಂತ ಕಾರ್ಯೇಶ್ವರ್ ಅನ್ನೋದನ್ನು ಬಿಟ್ಬಿಡಿ ಇದೊಂದರ್ಥ ತನ್ನ ಮೇಲೆ ತಾನು ಎಷ್ಟು ಪ್ರೀತಿಯನ್ನು ಮಾಡುತ್ತಾನೋ ಅದಕ್ಕಿಂತಲೂ ತನ್ನ ಗುರುಗಳಲ್ಲಿ ಅವರಿಗಿಂತಲೂ ಅವರ ಅವರಿಗಿಂತಲೂ ಉತ್ತಮರಾದವರಲ್ಲಿ ದೇವತೆಗಳಲ್ಲಿ ಕೊನೆಗೆ ಸರ್ವೋತ್ತಮ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಹಾಗೆ ತನಗಿಂತಲೂ ತನ ಉತ್ತಮರಾದವರಲ್ಲಿ ಸ್ನೇಹವನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗಬೇಕೇ ಹೊರತು ಸಮವಾಗಿ ಮಾಡುವುದೊಂದು ಮನೋ ಅಂತ ಅಲ್ಲಿಗೆ ನಿಲ್ಲಿಸಿ ಕಾರ್ಯಶು ಬಹುಮಾನವಾ ಅನ್ನೋದಕ್ಕೆ ಅವರು ಅರ್ಥ ಮಾಡೋದೇನು ಅಂದರೆ ಕಾರ್ಯ ಪ್ರಸ್ತುತ ಬಹುಮಾನ ಅನ್ಯದಾನ ಸ್ವಾತ್ಮನ ಸಮತ ಯಾರೋ ಒಬ್ಬರು ದೊಡ್ಡವರಿದ್ದರು ಏನೋ ಒಂದು ಕೆಲಸ ಆಗಬೇಕಾಗಿದೆ ತನಗೆ ನನಗೆ ಯಾವುದೋ ಒಂದು ವಿಷಯ ತಿಳಿದಿಲ್ಲ ಪಾಠ ಹೇಳಬೇಕಾಗಿದೆ ಅಷ್ಟಾಂಗ ನಮಸ್ಕಾರ ಹಾಕಿ ನಿಮ್ಮ ಸಮಾನ ಯಾರಿಲ್ಲ ನೀವು ಮಹಾನುಭಾವರು ಉದ್ಧಾರ ಮಾಡಬೇಕು ಅಂತ ಹೇಳಿ ಏನು ಬೇಕೋ ಅಷ್ಟು ಕೇಳಿಕೊಂಡು ತನಗೆ ಗೊತ್ತಾದ ಮೇಲೆ ಮುಗಿದು ಹೋಯ್ತು ಆಮೇಲೆ ಅವರನ್ನು ಮಾತಾಡಿಸೋದೇ ಇಲ್ಲ ಪಠನೆ ಇರಬಹುದು ಅಥವಾ ಇನ್ನೇನೋ ಲೌಕಿಕ ಕಾರ್ಯನೇ ಇರಬಹುದು ಕೆಲಸ ಆಗುವವರೆಗೆ ಮಾತ್ರ ಅವರಿಗೆ ಜಿ ಅಂದು ಆಮೇಲೆ ಅವರ ಕಡೆಗೆ ಮುಖ ಅಲ್ಲ ಒಂದೇ ನಾವು ನೀವು ಸಮಾನ ಅಂತನೋ ಹಾಗೆ ವ್ಯವಹಾರ ಮಾಡಿಬಿಟ್ರೆ ಅದೂ ಒಂದು ಮನೋ ದೋಷ ಕಾರ್ಯೇಶು ಕೆಲಸ ಇದ್ದಾಗ ಮಾತ್ರ ಅವರ ಬಗ್ಗೆ ಬಹುಮಾನ ಅಂದರೆ ಮುಂದೆ ಅನ್ವಯ ಮಾಡಿಕೊಂಡಿದ್ದಾರೆ ಅವರು ಕಾರ್ಯೇಶು ಬಹುಮಾನೆ ಇಲ್ಲದೇ ಇದ್ದಾಗ ಸ್ವಾತ್ಮನಸ್ ಸಮತಾಪಿವೆ ನಮಗೆ ಸಮಾನ ಎಲ್ಲ ಒಂದೇ ನಮ್ದು ನೀವು ಚಂಟಿಕೆ ಬಿಟ್ಟಿರಿ ನಾವು ಬಿಟ್ಟಿವಿ ಏನು ದೊಡ್ಡ ವಿಷಯ ನಿಮ್ಮ ದೊಡ್ಡದಿರ್ಬೋದು ನಮ್ಮ ಸ್ವಲ್ಪ ಸಣ್ಣದಿರ್ಬೋದು ಆದ್ರೇನು ಕೆಲಸ ಇದ್ದಾಗ ಮಾತ್ರ ನಿಮ್ಮ ಸಮಾನ ಯಾರಿಲ್ಲ ನೀವೇ ಇಂದ್ರ ಚಂದ್ರ ಅಂತ ಸ್ತೋತ್ರ ಮಾಡಿಬಿಡು ಇಂಥದೆಲ್ಲ ನಾಟಕ ಮಾಡಬೇಡ್ರಿ ಅಂತಾರೆ ನನಗೆ ಗೊತ್ತಾಗ್ತದೆ ನಿಮಗೆ ಗೊತ್ತಾಗೋದಿಲ್ಲ ನಾನು ಸರ್ವಜ್ಞ ಅಂತಾನೆ ದೇವರು ಕಾರ್ಯೇಶು ಬಹುಮಾನೇವಾ ಸ್ವಾತ್ಮನಸ್ ಸಮತಾಪಿವ ಚಲಾರಿ ಆಚಾರ್ಯರು ಇದೇ ಮಾತಿಗೆ ಇನ್ನೊಂದು ರೀತಿಯಾಗಿ ಅಭಿಪ್ರಾಯ ಹೇಳುತ್ತಾರೆ ಪರಕಾರ್ಯೇಷು ಕೃತು ಪರಕೃತ ಬಹುಮಾನೇನ ಸ್ವೋತ್ತಮ ಸಮತಾ ಜ್ಞಾನಂ ಎಲ್ಲ ಒಂದೊಂದು ಬಹಳ ಭಯಾನಕ ಇವೇ ಇವು ಅವರ ಪ್ರಕಾರ ಪ್ರಾಯಃ ಬಹುಮಾನೇನ ಅಂತ ಪಾಠ ಇರಬೇಕು ತೃತೀಯ ಇರಬಹುದು ಅಂತ ಅನ್ನಿಸ್ತದೆ ಕಾರ್ಯೇಶು ಬಹುಮಾನೇನ ಸ್ವಾತ್ಮನ ಸಮತಾಪಿವಾ ಅಂದರೆ ಎಲ್ಲ ಅರ್ಥಗಳು ನೆನಪು ಯಾವುದು ಮರಿಬೇಡಿ ಮತ್ತಮತ್ತೆ ಹೇಳೋದಕ್ಕೆ ಸಮಯ ಆಗುತ್ತೆ ಯಾವುದಾದ್ರೂ ಒಂದು ಕಾರ್ಯಗಳನ್ನು ಮಾಡಿದಾಗ ಜನ ಇವನಿಗೆ ಬಹಳ ಮರ್ಯಾದೆ ಕೊಡ್ತಾರೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ ಏನು ಆಚಾರ್ಯ ಎಷ್ಟು ಜನ ಕೆಲಸ ಮಾಡಿದ್ರಿ ಅಂಥದ್ದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಒಂದು ನೂರಾರು ಜನ ನಮಸ್ಕಾರ ಹಾಕ್ತಾರೆ ಯಾವುದೋ ಒಂದು ದಾನ ಮಾಡಿರ್ಬಹುದು ಅಥವಾ ಒಂದು ದೊಡ್ಡ ಪೂಜೆಯನ್ನೇ ಮಾಡಿರ್ಬೋದು ಯಜ್ಞ ಮಾಡಿರ್ಬೋದು ಪಾಠ ಹೇಳಿರ್ಬೋದು ಎಲ್ಲರನ್ನ ಕರ್ಕೊಂಡು ತೀರ್ಥಯಾತ್ರೆಗೆ ಹೋಗಿರ್ಬೋದು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ಯಾನ ಕೆಟ್ಟ ಕೆಲಸ ಏನು ಮಾಡಿಲ್ಲ ಪಾಪ ಕಾರ್ಯೇಶು ಬಹುಮಾನೇನ ಆ ಕಾರ್ಯ ಮಾಡಿದ್ದಕ್ಕೆ ಎಲ್ಲರೂ ಬಹುಮಾನ ಬಹಳ ಮಾಡ್ತಾರೆ ಹಾಗಾದರೆ ಪ್ರಾಯ ನಾನು ನಮ್ಮ ಗುರುಗಳಿಗೆ ಸಮಾನ ಆಗೋ ಸ್ಥಿತಿಗೆ ಬಂದುಬಿಟ್ಟಿದ್ದೇನು ಕಾಣಿಸ್ತದೆ ಅಂತ ಅನ್ನಿಸ್ತದೆ ಅವನಿಗೆ ಸ್ವಾತ್ಮನಃ ಸಮತಾ ವಿವಾ ಯಾಕೆ ಕಾರ್ಯೇಶು ಬಹುಮಾನೇನು ಅವರಿಗೂ ಜನ ನಮಸ್ಕಾರ ಮಾಡ್ತಾರೆ ನನಗೂ ಮಾಡ್ತಾರೆ ಮತ್ತು ನಾನೇನು ಕಡಿಮೆ ಅದು ಬಾಯಿಯಿಂದ ಅನ್ನೋ ಧೈರ್ಯ ಇಲ್ಲದಿದ್ದರೂ ಆ ತರಹ ಮನಸ್ಸಿಗೆ ಬಂದ್ಬಿಟ್ಟಿರ್ತದೆ ನಾನು ಹೆಚ್ಚು ಕಡಿಮೆ ನಾನು ಬಹಳ ಮೇಲೆ ಹೋಗ್ತಾ ಇದ್ದೀನಿ ಕಾಣಿಸ್ತದೆ ಅಂತ ಬಾಣಭಟ್ಟ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಶ್ರೀಮದ್ ಆಚಾರ್ಯರ ಮಾತಿನ ಜೊತೆಗೆ ಅದನ್ನು ಸೇರಿಸಬಾರ್ದು ಅವನ ಮಾತು ಆದ್ರೆ ಹೇಳ್ತಾನೆ ಜನ ಸ್ತೋತ್ರ ಮಾಡ್ತಾರಂತೆ ಸ್ತೋತ್ರ ಮಾಡಿದಾಗ ಏನಪ್ಪಾ ಏನ್ ರುದ್ರದೇವರಿದ್ದಾಗೆ ಇದ್ದೀಯ ನೀನು ಸಾಕ್ಷಾತ್ ವಿಷ್ಣುವಿನ ಅವತಾರ ನೋಡಪ್ಪ ಓಹೋ ಪ್ರಾಯ ನನಗನ್ನಿಸ್ತದೆ ಹೀಗೂ ಆಗಿರ್ಬೋದು ನಾನು ವಿಷ್ಣು ಇರ್ಬೋದು ಇಂಥ ಮೂರ್ಖರು ಇರ್ತಾರೆ ಒಂದೆರಡು ಕೈಗಳು ಒಳಗೆ ಸೇರ್ಕೊಂಡಿರ್ಬೋದು ಎರಡು ಮಾತ್ರ ಹೊರಗೆ ಬಂದಾವೋ ಏನೋ ಒಂದು ಕಣ್ಣು ಒಳಗೆ ಹೋಗಿದೆ ಅಂತ ಅನ್ನಿಸ್ತದೆ ನಾನು ಆಪ್ರೇಷನ್ ಮಾಡಿಕೊಂಡು ನೋಡೋಣ ಇಷ್ಟು ಹೇಳ್ತಾರಲ್ಲ ನೀನೇ ರುದ್ರಾಂಶ ಸಂಭೂತ ಅಂತಂತಾರೆ ಒಂದು ಸ್ವಲ್ಪ ಕೊರದ ನೋಡಿದ್ರೆ ಒಳಗೊಂದು ಕಣ್ಣು ಸಿಗ್ಬೋದು ಅಂತ ಅನ್ಕೊಳ್ತಾನಂತೆ ಮಾಡ ಬರಿತಾನಿದೆ ಹೀಗೆ ಅನ್ಕೊಳ್ತಾರೆ ಜನ ಏನು ಮೂರ್ಖರು ಅಂತ ಆ ಮಾತನ್ನು ಇಲ್ಲಿ ಶ್ರೀವದಾಚಾರ್ಯರು ತಿಳಿಸ್ತಾರೆ ಕಾರ್ಯೇಶು ಬಹುಮಾನೇನ ಸ್ವಾತ್ಮನಃ ಸಮತಾಪಿವಾ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಪಾಪ ಮಾಡಿದ್ದಾನೆ ಅಂತ ನಾಲ್ಕು ಜನ ಅದಕ್ಕೆ ಮರ್ಯಾದೆ ಕೊಟ್ಟಿರ್ತಾರೆ ಅಂತ ಹೇಳಿ ತಾನು ಬಹಳ ದೊಡ್ಡವಾ ಅಂತ ತಿಳ್ಕೊಬಾರದು ತಾನು ತಾನು ಸಣ್ಣವನೇ ದೊಡ್ಡವರು ದೊಡ್ಡವರೇ ಅವರು ಯಾರೂ ನಮಸ್ಕಾರ ಮಾಡಲಿಕ್ಕಿಲ್ಲ ಪಾಪ ಅಂದ ಮಾತ್ರಕ್ಕೆ ಅವರು ಸಣ್ಣವರಾಗೋದಿಲ್ಲ ಅವರು ಏಕಾಂತ ಸಾಧನೆ ಮಾಡುವವರು ಇರ್ತಾರೆ ತಾನು ಬಹಳ ದೊಡ್ಡವ ಅಂತಿ ಎಂದಿಗೂ ತಿಳಿಯಬಾರದು ಇದೆಲ್ಲ ಮನೋದೋಷ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ದೇವರು ನಿಮ್ಮ ಕರ್ಮಗಳಿಗೆ ಫಲ ಕೊಡುವಾಗ ಇಂಥ ಮನೋದೋಷಗಳಿದ್ರೆ ಕಟ್ಟಾಗ್ತಾ ಹೋಗ್ತದೆ ಫಲಗಳೆಲ್ಲ ಕಾರ್ಯೇಶು ಬಹುಮಾನವಾ ಸ್ವಾತ್ಮನಸ್ ಸಮತಾಪಿವ ಇನ್ನು ಅದಕ್ಕೆ ಕಿಮು ಇದು ಸಾಮ್ಯ ತಿಳುಕೊಂಡ್ರೇನೇ ಈ ಹಣೆ ಬರಹ ಇದೆ ಇನ್ನು ದೊಡ್ಡವರಿಗಿಂತಲೂ ನಾನೇ ಉತ್ತಮ ಅಂತ ತಿಳಿದುಕೊಂಡ್ರಂತೂ ಅದು ಮಹಾನ್ ಅರ್ಥ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕಿಮು ಏನು ಹೇಳೋದು ಇದಕ್ಕಿಂತಲೂ ಮಹಾನ್ ಅರ್ಥವಾಗ್ತದೆ ಅದಕ್ಕಾಗಿಯೇ ಈ ವಾಕ್ಯವನ್ನು ಗಮನ ಕೊಟ್ಟು ಕೇಳಿ ಅಂತ ಮೊದಲು ಹೇಳಿದೆ ಹೀಗ ಅನೇಕ ದೋಷಗಳನ್ನು ಒಂದೇ ವಾಕ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ ಆತ್ಮನ ಶಕ್ತಿ ಹಾಪನಂ ಇದೊಂದು ಮನೋ ದೋಷ ಇದು ಬೇರೆ ಏನೋ ಒಂದು ಕೆಲಸ ಹೇಳಿದರೆ ನನಗೆ ಆಗೋದಿಲ್ಲ ಅಂತಂತಾರಲ್ಲ ಇದು ದೊಡ್ಡ ದೋಷ ಶಕ್ತಿ ಇದ್ದಿದ್ದಿಲ್ಲ ಅಂದ್ರೆ ಮಾತು ಬೇರೆ ಶಕ್ತಿ ಇದ್ದರೂ ಸುಳ್ಳು ಹೇಳ್ತಾರಲ್ಲ ಆತ್ಮನ ಶಕ್ತಿ ಆ ಪ್ರಯತ್ನೇ ಮಾಡೋದಿಲ್ಲ ಏ ನನಗೇನು ಆಗೋದಿಲ್ಲ ಅಂತಂತಾರೆ ಬಹಳ ದೊಡ್ಡ ದೋಷ ನಮ್ಮ ಗುರುಗಳ ಮುಖದಿಂದ ಅನೇಕ ಬಾರಿ ಕೇಳಿದ್ದೇವೆ ಸತ್ಯ ಧ್ಯಾನರ ಕತೆ ಗಿಲ್ಲು ಪಂಚಮಿಗಳು ಅಂತ ಇದು ಆಗಲಿಕ್ಕಿಲ್ಲ ಅವ್ರು ಇರಲಿಕ್ಕಿಲ್ಲ ಹೋದರೆ ಅವರು ಸಿಗದೆ ಇದ್ರೇನು ಮಾಡೋದು ಅಷ್ಟು ದೂರ ಹೋದ ಮೇಲೆ ಇಂಥದೆಲ್ಲ ಹೇಳಿದರೆ ಬಹಳ ಸಿಟ್ಟು ಬರ್ತಾ ಇತ್ತು ಅಂತ ಮುಗದೆ ಹೋಯಿತು ಇನ್ನು ಇಡೀ ಜೀವನದೊಳಗೆ ಅವನಿಗೆ ಯಾವ ಕೆಲಸನೂ ಹೇಳ್ತಾ ಇರಲಿಲ್ಲ ಮಾತೇ ಆಡಿಸ್ತಿರಲಿಲ್ಲ ಅವನು ಆತ್ಮನ ಶಕ್ತಿ ಹಾಪನ ಸುಳ್ಳು ಹೇಳಬಾರ್ದು ಏನಾದರೂ ಆಗಲಿ ಪ್ರಯತ್ನ ಮಾಡಿ ಕೆಲಸ ಮಾಡಿಕೊಂಡು ಬರ್ತೇನೆ ಕೆಲಸ ಹೇಳಿದರೆ ಆಯಿತು ಮಾಡಿಕೊಂಡು ಬರ್ತೇನೆ ಎರಡೇ ಉತ್ತರ ಇರಬೇಕೆ ಹೊರತು ಸುಳ್ ಸುಳ್ ಇವತ್ತು ಇಂಥ ಉತ್ತರಗಳೇ ಬಹಳ ನಮಗೆ ಆಗ್ತದೆ ಅಂತ ಹೇಳಿದರೆ ಬಹಳ ಅಪರೂಪಾಂತ ಅನ್ನಿಸ್ತದೆ ಸಮಸ್ನೇಹ ಏನಾಯ್ತು ಆತ್ಮನ ಶಕ್ತಿ ಹಾಪನಂ ಶಕ್ತಿ ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಗುರುವಾದಿ ಸ್ವೋತ್ತಮ ಅನುಕೂಲನೀಯ ಕಾರ್ಯಪ್ರಸಕ್ತವು ಆತ್ಮನಃ ಸ್ವಸ ತದ್ವಿಷಯೇ ಶಕ್ತಿ ಹಾಪನಂ ಶಕ್ತಿಯ ಭಾವೋಪಾದನೆಯ ತದಕರಣಂ ಇತಿ ಆವತ್ತು ಗುರುಗಳೇ ಮೊದಲಾದ ಹಿರಿಯರಿಗೆ ತಂದೆ ತಾಯಿ ಗುರುಗಳು ಅಂದರೆ ಪಾಠ ಹೇಳಿದವರು ಮಾತ್ರ ಅಂತ ತಿಳಿಯಬೇಡಿ ಅದಂತೂ ಸರಿಯೇ ಸರಿ ಪಾಠ ಹೇಳಿದ ಗುರುಗಳಾಯಿತು ತಂದೆಯೂ ಗುರುವೆ ತಾಯಿಯೂ ಗುರುವೆ ಹೆಣ್ಣು ಕೊಟ್ಟ ಮಾವನೂ ಗುರುವೆ ಒಂದೊಂದು ಅರ್ಥದಲ್ಲಿ ಇಂತಹ ಜ್ಞಾನವೃದ್ಧರು ವಯೋವೃದ್ಧರು ತಪ್ಪೋವೃದ್ಧರು ಈ ಎಲ್ಲ ಗುರುಗಳಿಗೆ ಅವರಿಗಿಂತಲೂ ಹಿರಿಯರಾದವರಿಗೆ ಅಭಿಪ್ರೇತವಾದ ಕಾರ್ಯಗಳನ್ನು ಮಾಡುವಾಗ ಶಕ್ತಿ ಮೀರಿ ಮಾಡಬೇಕೇ ಹೊರತು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಬಾರದು ಕೊನೆಯದಾಗಿ ಶಕ್ತಸ್ಯ ಅಶಕ್ತವತ್ಕರ್ಮ ಇವರು ಭಾರಿ ಚಾಲಕಿರ್ತಾರೆ ಇವರು ನನಗಾಗೋದಿಲ್ಲ ಅಂತ ಬಾಯಿಯಿಂದ ಹೇಳೋದಿಲ್ಲ ಅವರು ಹಿಂದಿನವರು ಇವರು ಮಾಡ್ತಾರೆ ಮಾಡುವಾಗಲೇ ಇನ್ನೊಮ್ಮೆ ಇವರಿಗೆ ಹೇಳಿರಬಾರ್ದಪ್ಪ ಅಂತರಿಸೋ ಹಾಗೆ ಮಾಡಿಬಿಡ್ತಾರೆ ಶಕ್ತಸ್ಯ ಅಶಕ್ತವತ್ ಕರ್ಮ ಏ ನನಗೇನು ಅದನ್ನು ತರಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದಿಲ್ಲ ಏಯ್ ತೊಗೊಂಬರ್ತೀನಿ ಅಂತ ಹೋಗ್ತಾರೆ ಸುಮ್ಮನೆ ಜಾರಿ ಬಿದ್ದವರಾಗಿ ದಪ್ಪಂತೂ ಒಗೆದ್ಬಿಡ್ತು ದೇವ್ರ ಪಿಟಿಗೆ ತೊಗೊಂಡು ಬಾಡಪ್ಪ ಅಂತ ತರುವಾಗ ಎತ್ತಿ ಒಗೆದ್ಬಿಡೋದು ಅದನ್ನು ಜಾರಿದ ಹಾಕಿ ತೋರಿಸ್ಬಿಡೋದು ಓ ಇವನಿಗೆ ಹೇಳಿದ್ರೆ ಇನ್ನೇನು ಉಪಯೋಗಿಲ್ಲ ನಮ್ಮ ದೇವ್ರ ಪಿಟಿಗೆಲ್ಲ ಹಾಳು ಮಾಡೋದನ್ನು ಇನ್ನೊಮ್ಮೆ ಇವನಿಗೆ ಹೇಳಬಾರ್ದು ಅಂತ ನಾವೇ ಬಿಟ್ಬಿಟ್ಟಿರ್ಬೇಕು ಹಾಗೆ ಮಾಡಿಬಿಡೋದು ಶಕ್ತಸ್ತೆ ಅಶಕ್ತ ಬತ್ಕರ್ಮ ಅಡುಗೆ ಮಾಡು ಅಂತ ಹೇಳ್ತಾರೆ ಇವತ್ತೊಂದು ದಿವಸ ಅಡುಗೆ ಮಾಡಪ್ಪ ನೈವೇದ್ಯಕ್ಕೆ ಯಾರಿಲ್ಲ ನೀನೇ ಮಾಡು ಬೇರೆ ಗತಿ ಇಲ್ಲ ಆಯ್ದು ಅವಶ್ಯ ಮಾಡ್ತೀನಿ ಅಂತ ಹೇಳುವ ಒಂದು ಇಷ್ಟು ಉಪ್ಪು ಹಾಕಿ ಭಯಂಕರ ಹುಣಸೆಯನ್ನು ಹಾಕಿ ಇನ್ನೊಂದು ಸಲ ಜೀವನದೊಳಗೆ ಊಟ ಮಾಡೋದು ಬೇಡ ನಿರಶನ ಮಾಡೋಣ ಅಂತ ಅನಿಸಿರ್ಬೇಕು ಗುರುಗಳಿಗೆ ಆ ರೀತಿ ಮಾಡಿಬಿಟ್ರೆ ತಪ್ಪದು ಶಕ್ತಸ್ಯ ಅಶಕ್ತವತ್ಕರ್ಮ ಮನೋದೋಷ ಇತೀರಿತಃ ಇವುಗಳೆಲ್ಲ ಮನೋದೋಷಗಳು ಅಂತ ಹೇಳಿ ಇತಿ ಕರ್ಮತಂತ್ರೇ ಕರ್ಮಗಳ ಬಗ್ಗೆನೇ ತಿಳಿಸಿಕೊಡುವ ಒಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಈ ಸೂಕ್ಷ್ಮ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ ಇಂತಹ ಮನೋದೋಷಗಳಿಂದ ರಹಿತನಾಗಿ ಕರ್ಮಗಳನ್ನು ಮಾಡಬೇಕು ಮಾಡುವಾಗ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ವಿಷ್ಣು ಪ್ರೇರಣೆಯಿಂದ ಮಾಡ್ತೇನೆ ಎನ್ನುವನ ಅಹಂಕರ್ತ ಹರಿಕರ್ತ ಎಂಬ ಅನುಸಂಧಾನ ಇರಬೇಕು ಆಗ ಮಾತ್ರ ಮೇಲೆ ಹೇಳಿದ ಶ್ಲೋಕಕ್ಕೆ ಹೋಗೋಣ ವೇದೋಕ್ತಮೇವ ಕುರ್ವಾಣ ವೇದ ವಿಹಿತ ಕರ್ಮಗಳನ್ನೇ ಮಾಡಬೇಕು ನಿಸ್ಸಂಗ ಫಲಾಪೇಕ್ಷೆ ಇರಬಾರದು ಅರ್ಪಿತ ಮೀಶ್ವರೇ ವಿಷ್ಣು ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ವಿಷ್ಣು ಪೂಜಾರೂಪವಾಗಿ ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನ ಇರಬೇಕು ಆಗ ಮಾತ್ರ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ಮೋಕ್ಷರೂಪವಾದ ಸಿದ್ಧಿಯನ್ನು ಇವರು ಪಡಿತಾನೆ ಪರಂಪರೆಯ ಜ್ಞಾನ ಜ್ಞಾನ ದ್ವಾರ ಮೋಕ್ಷವನ್ನು ಪಡೀತಾನೆ ಅಲ್ಲ ಸ್ವರ್ಗವನ್ನು ಹೊಂತಾನೆ ಅಂತ ಹೇಳ್ತಾರಲ್ಲ ಮತ್ತೆ ಬೇರೆ ಬೇರೆ ಮಳಿ ಬೆಳಿ ಕಾಳು ಮಕ್ಕಳು ಎಲ್ಲ ಆಗ್ತಾರೆ ಅಂತ ವೇದ ಹೇಳ್ತಾರೆ ನೀವು ಮೋಕ್ಷ ಹೊಂತಾನೆ ಅಂತೀರಲ್ಲ ರೋಚನಾರ್ಥಂ ಫಲಶ್ರುತಿ ಅದು ಸುಮ್ಮನೆ ಇದೀಗ ಹೇಳಿದ ಹಾಗೆ ಔಷಧಿಯನ್ನು ತೆಗೆದುಕೊಳ್ಳುವಾಗ ಒಂದೇ ಸಲ ಔಷಧಿ ತೆಗೆದುಕೊಳ್ಳೋದಕ್ಕೆ ತಯಾರಾಗೋದಿಲ್ಲ ಮಕ್ಕಳು ಅಂತ ನಿನ್ನ ಕೂದಲು ಉದ್ದಾಗುತ್ತೆ ಹೊಟ್ಟೆದು ಹಪ್ಪಾಗುತ್ತೆ ಏನೇನೋ ಹೇಳ್ತಾರಷ್ಟೇ ಹೊರತು ಅದು ಯಾವುದು ಸರಿಯಲ್ಲ ನಿಜವಾಗಿ ಆರೋಗ್ಯನೇ ಫಲ ಹಾಗೆ ಇಲ್ಲಿ ಮೋಕ್ಷವೇ ಪ್ರಧಾನವಾದ ಫಲ ಉಳಿದದ್ದೆಲ್ಲವೂ ಅವನಿಗೆ ಅಭಿರುಚಿ ಹುಟ್ಟಿಸೋದಕ್ಕೆ ಹೇಳೋದಷ್ಟೇ ಅಥವಾ ಗುಡಜೀವಿಕ ಮೊದಲಿಗೆ ಬೆಲ್ಲ ಇಡ್ತಾರೆ ಬಾಯಿ ತೆಗೀತದೆ ಅದರ ಜೊತೆಗೆ ಔಷಧಿ ಹಾಕಿಬಿಡ್ತಾರೆ ಹಾಗೆ ಸ್ವರ್ಗ ಮೊದಲಾದ ತಾತ್ಕಾಲಿಕ ಫಲಗಳನ್ನು ಹೇಳಿದಾಗ ನಾವು ಬಾಯಿ ತೆಗಿತೇವೆ ನೋಡಪ್ಪ ಇನ್ನು ಅನಂತ ಜನ್ಮಗಳಾದ ಮೇಲೆ ನಿನಗೆ ಮೋಕ್ಷವಾಗ್ತದೆ ಅಂದರೆ ಯಾರ ಯಾರ ಯಾರು ಅದಕ್ಕಾಗಿ ಕರ್ಮ ಮಾಡ್ತಾರೆ ಯಾರೂ ಮಾಡೋದಿಲ್ಲ ನೀನು ಈ ಕರ್ಮ ಮಾಡು ನಿನಗೆ ನೌಕರಿಯಲ್ಲಿ ಪ್ರಮೋಷನ್ ಸಿಗತ್ತೆ ನೌಕರಿ ಸಿಗತ್ತೆ ಮಕ್ಕಳಾಗ್ತಾರೆ ಅಂದರೆ ಪಟ್ನೆ ಕರ್ಮ ಮಾಡ್ತಾನೆ ಧರ್ಮದಲ್ಲಿ ಆಸಕ್ತಿ ಹುಟ್ಟುತ್ತದೆ ಹುಟ್ಟಿದ ಮೇಲೆ ಅವನು ಸ್ವಲ್ಪ ಧರ್ಮಕ್ಕೆ ಹತ್ತಿರ ಬಂದ ಮೇಲೆ ಇದೆಲ್ಲ ಲೌಕಿಕ ಅಪಾಯ ಇದರ ಬಗ್ಗೆ ಬಹಳ ಅಪೇಕ್ಷೆ ಇಟ್ಟುಕೊಳ್ಳಬೇಡ ಅಂತ ಹೇಳಿ ಆಮೇಲೆ ಮೋಕ್ಷವೆಂಬ ಫಲವನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ ಅದೇ ಪ್ರಧಾನವಾದ ಫಲ ಎಂಬುದಾಗಿ ತಿಳಿಸಿಕೊಡ್ತಾರೆ ಶ್ರೀಕೃಷ್ಣ ಅರ್ಪಣಸ್ತು ಪಾದಪೂಜೆ ಹಾಗೂ ಮುದ್ರಾಧಾರಣೆ ವ್ಯವಸ್ಥೆ ಸತ್ಯಪ್ರಮೋದ ಕಲ್ಯಾಣ ಮಂಟಪದಲ್ಲಿ ಮಾಡಲಾಗಿದೆ ಎಲ್ಲ ಸೇವಾಕರ್ತರು ಹಾಗೂ ಪ್ರತಿಯೊಬ್ಬರೂ ಕೂಡ ಪಾದಪೂಜೆಯನ್ನು ಮಾಡಲು ಅಪೇಕ್ಷೆ ಇರುವಂತಹ ಪ್ರತಿಯೊಬ್ಬರೂ